Hmm. भूत सोकदानवर बहुमातना महाभूत विष्णेश वर्तिपद जगवु कईतुक्ति शेष पनाथ पत्र के जीव पंचक व्रातवेदिगू भिन्न पादाखयी करेस भगवंत बिंबिंत बहुत सुंदर माताली ಬಿಂಬದ ಕಲ್ಪನೆ ನಮಗೆ ಬೇಕು ಅಂತ ಈ ಬಿಂಬ ಒಳಗೆ ಕೂತಾಗ ಪ್ರತಿಬಿಂಬದಲ್ಲಿ ಎಲ್ಲ ಕ್ರಿಯೆಗಳೂ ನಡೆಯುತ್ತವೆ ನಮಗೆ ಪ್ರಾಯಶಃ ಈ ಕನ್ನಡಿಯ ದೃಷ್ಟಾಂತ ಗೊತ್ತು ನಮಗೆ ಕನ್ನಡಿಯ ವಳಗೆ ಪ್ರತಿಬಿಂಬ ಬಿದ್ದಿರ್ತದೆ ಬಿಂಬದ ಅಧೀನವಾಗಿ ಪ್ರತಿಬಿಂಬ ಎಲ್ಲವೂ ಬಿಂಬದ ಅಧೀನವಾಗಿಯೇ ಪ್ರತಿಬಿಂಬದ ಚಲನೆ ವಲನೆ ಎಲ್ಲ ದಾಸರು ಇನ್ನೊಂದು ಮುಖ ಕೊಡ್ತಾರೆ ಅದಕ್ಕೆ ಇನ್ನೊಂದು ದೃಷ್ಟಾಂತ ಕೊಡ್ತಾರೆ ಅದೊಂದು ಬಿ ಬಿಂಬದ ಕ್ರಮ ಒಂದು ಆದರೆ ಈ ಬಿಂಬ ಪ್ರತಿಬಿಂಬ ಕನ್ನಡಿಯಲ್ಲಿ ಕೊಡತಕ್ಕ ದೃಷ್ಟಾಂತದಲ್ಲಿ ಏನಿದೆ ಅಂತಂದರೆ ಅದು ಬಿಂಬ ಹೌದು ಕನ್ನಡಿಯ ಹೊರಗೆ ಬಿಂಬ ಇದೆ ಕನ್ನಡಿಯ ಪ್ರತಿಬಿಂಬ ಇದೆ ಕನ್ನಡಿ ಮುಂದೆ ನಿಂತ ಬಿಂಬ ಮಾತಾಡುತ್ತೆ ಕನ್ನಡಿಯ ಒಳಗಿದ್ದ ಪ್ರತಿಬಿಂಬ ಮಾತಾಡುವುದಿಲ್ಲ ಪ್ರತಿಬಿಂಬ ತುಡಿಯಲ್ಲಾಡಿಸುವುದು ಮಾತ್ರ ನಮ್ದು ಹಾಗಲ್ಲಲ್ಲ ಇದರಲ್ಲಿ ವ್ಯತ್ಯಾಸ ಇದೆ ಅಲ್ಲ ಇದು ಹೇಗೆ ಬಿಂಬ ಪ್ರತಿಬಿಂಬ ಮಾಡಿ ಮಾಡಿಸುವ ಕ್ರಿಯೆ ಹೇಗೆ ಅದನ್ನು ಸ್ವಲ್ಪ ಬಿಡಿಸ್ತಾರೆ ದಾಸರು ಅದು ಒಳ್ಳೆಯ ಉದಾಹರಣೆ ಕೊಡ್ತಾರೆ ಭೂತ ಮಾನವರು ಬಹುಮಾತನಾಡುವ ತೆರೆದಿ ಅಂತ ಇದು ಪರಿಚಯ ಇರ್ತದೆ ನಮಗೆ ಭೂತ ಮಾನವರು ಅಂತ ಈ ಭೂತ ಹಿಡಿದವರು ಇರ್ತಾರೆ ಭೂತ ಹಿಡಿದವರು ಅಂತಂದ್ರೆ ನಾನು ಎಷ್ಟೋ ಮನೆಗಳು ನೋಡಿದ್ದೆ ಒಂದು ದೆವ್ವ ಅವಳಿಗೆ ಪ್ರವೇಶ ಮಾಡೋದು ಆ ದೆವ್ವ ಪ್ರವೇಶ ಮಾಡಿದರೆ ಆ ಹೆಣ್ಮಗಳು ಗಂಡನಿಗೆ ಬೈತಾಳೆ ಬೈತಾಳೆ ಬೈತಾಳೆ ಗಂಡ ಬೈಯುವುದು ಸಹಜ ಹೆಂಡತಿ ಬೈತಾಳೆ ಅಂದರೆ ಆಶ್ಚರ್ಯ ಹೆಂಡ್ತಿ ಬೈಬೋದು ಮನೆಯ ಒಳಗೆ ಗುಟ್ಟಲ್ಲಿ ನಾಲ್ಕು ಜನ ಸೇರಿದಾಗ ಬೈಯುವುದು ನಮ್ಮದೇ ಊರಿನಲ್ಲಿ ಪಲೆಮಾರಿನಲ್ಲಿ ಒಂದು ದೊಡ್ಡ ಜನ ದೊಡ್ಡ ಮನುಷ್ಯ ಅವರು ಅವರ ಹೆಂಡತಿ ಭಾರಿ ಪತಿವ್ರತೆ ಅಂದರೆ ಭಾರೀ ಭಕ್ತಿ ಭಾರೀ ಗೌರವ ಭಾರೀ ಪ್ರೀತಿ ಆದರೆ ಒಂದು ನೂರು ಜನ ಬಂದು ಬಳಗಾಯಲ್ಲ ಎಲ್ಲ ಸೇರಿದ್ರು ಅಂತಂದರೆ ಗಂಡ ಹೀಗೆ ಕೂತಿರ್ತಾನೆ ಯಾಕಂದರೆ ಬೈತಾಳ ಬೈತಾಳ ಅನೇಕ ವಚನದಲ್ಲಿ ಬೈತಾಳೆ ಅವನು ಮಾಡುವ ಕ್ರಿಯೆಗಳನ್ನೆಲ್ಲ ಬಯಲಿಗೆ ಅಳಿತಾಳೆ ಪಾಪ ಅವನಿಗೆ ಯಾವುದೇ ಒಂದು ಕಾರ್ಯಕ್ರಮ ಮಾಡಲಿಕ್ಕಾಗುದಿಲ್ಲ ಹೆಂಡತಿಯ ಇದ್ದು ಕಾರ್ಯಕ್ರಮ ಮಾಡಲಿಕ್ಕಾಗುದಿಲ್ಲ ನಾನೇ ಕೇಳಿದ್ದೇನೆ ಕಿವಿಯಾರ ಕೇಳಿದ್ದೇನೆ ಪಾಪ ನನಗೇ ಕಷ್ಟ ಅನ್ನಿಸಿದ್ರು ಕೇಳಲಿಕ್ಕಾಗಲಿಲ್ಲ ಅಂತ ಜನ ಎಲ್ಲ ಹೋದರೂ ಮತ್ತೆ ಸಾಷ್ಟಾಂಗ ಪ್ರಣಾಮ ಭಕ್ತಿ ಏನು ಮಾಡ್ಬೇಕು ನಾಲ್ಕು ಜನರ ಎದುರಿಗೆ ಏನು ಮಾಡಬೇಕು ಇದು ಏನು ಅಂದರೆ ಯಾವ ಜ್ಯೋತಿಷ್ಯ ಎಲ್ಲಿ ಕೇಳಿದ ಪರಿಹಾರ ಸಿಗಲಿಲ್ಲ ದಾಸರು ಕೊಟ್ಟ ದೃಷ್ಟಾಂತ ಹೀಗೆ ಅವರಿಗೆ ಅಲ್ಲಿ ಚೆನ್ನಾಗಿದ್ದ ದೃಷ್ಟಾಂತ ಇದು ಅಂದರೆ ಅದು ಏನು ಅಂದರೆ ಅದು ಯಾರೋ ಒಬ್ಬರು ಪ್ರವೇಶ ಮಾಡಿ ಕೂತಿದ್ದಾರೆ ಅವರು ಮಾಡುವ ಕೆಲಸ ಅಂತ ಇದು ಮಾಡಿಲ್ಲ ಅದಕ್ಕೆ ಹೆಂಡತಿಯೊಳಗೆ ಪ್ರವೇಶ ಮಾಡಿ ಬಯಸ್ತಾ ಇರ್ತಾರೆ ಅಂತ ಯಾರೇ ಬೈಲಿ ಅದು ನಾಲ್ಕು ಜನರು ಎದುರಿಗೆ ಬೈತಾರೆ ಇಡೀ ಊರಿಗೆ ದೊಡ್ಡ ಜನ ಆದರೆ ಹೆಂಚಿಯ ಮುಂದೆ ಚಿಕ್ಕವರಾಗಿ ಬಿಡ್ತಾರೆ ನೋಡಿ ಇದು ಭೂತಾವೇಶದ ಕ್ರಮ ಅಂದ್ರೆ ಹಾಗೆ ದಾಸರು ಹೇಳ್ತಾರೆ ಭೂತ ಸೋಕಿದ ಮಾನವರು ಬಹು ಮಾತನಾಡುವ ತೆರದಿ ಭೂತ ಸೋಕಿದ ಮನುಷ್ಯ ಅದು ಭಾರೀ ಮಾತಾಡ್ತಾನೆ ಭಾರೀ ಮಾತಾಡಿದ ಅಂತಂದ್ರೆ ಇವ ಮಾತಾಡಿದ್ದಲ್ಲ ಇವನ ಒಳಗೆ ಕೂತದ್ದು ಯಾರೊಬ್ಬರು ಮಾತಾಡಿದ್ದಾರೆ ಅನ್ನೋದು ಸ ಸಂಗತಿ ನಾವು ಒಪ್ಪಿಕೊಳ್ಳಬೇಕಾದ್ದು ಯಾಕೆಂದ್ರೆ ಇವಳಿಗೆ ಇಷ್ಟು ಮಾತಾಡಲಿಕ್ಕೆ ಬರುವುದಿಲ್ಲ ಮಾತಾಡೋ ಸ್ವಭಾವನೂ ಅಲ್ಲ ಗಟ್ಟಿ ಮಾತಾಡಿ ಅಭ್ಯಾಸ ಇಲ್ಲ ಆದ್ರಿಂದ ಇದು ಮಾತಾಡಿದ್ದಲ್ಲ ಇದರ ಒಳಗೆ ಯಾವುದೋ ಒಂದು ಮಾತಾಡಿದ್ದು ಅಂತ ನಾವು ಗಮನಿಸಬೇಕಾದ ಅಂಶ ಅದನ್ನು ದಾಸರು ಹೇಳ್ತಾರೆ ನಮ್ಮಲ್ಲಿಯೂ ಅಷ್ಟೇ ನಾವು ಇಷ್ಟು ಮಾತಾಡುವುದು ಅಷ್ಟು ಮಾತಾಡುವುದು ಎಲ್ಲಿಂದ ಯಾವುದೋ ಒಂದು ಭೂತ ಒಳಗೆ ಯಾವ ಭೂತ ದೊಡ್ಡ ಭೂತ ಅದಕ್ಕಿಂತ ದೊಡ್ಡ ಭೂತ ಇಲ್ಲ ಯೋಕೋ ಏಕೋ ವಿಷ್ಣು ಮಹದ್ಭೂತಂ ಮೃತಗ್ಭೂತ ನನೇಕಶಃ ತ್ರೀನ್ ಲೋಕಾನ್ ವ್ಯಾಪ್ಯ ಬುಂ ವಿಶ್ವಭುಕ್ ಅವ್ಯಯ ಅದು ದೊಡ್ಡ ಮಹಾಭೂತ ಅಂತಾ ಭೂತ ಪ್ರಪಂಚದಲ್ಲಿ ಮತ್ತೊಂದಿಲ್ಲ ಅದ್ಯಾವುದು ಅಂದರೆ ವಿಷ್ಣುಭೂತ ಅಂತ ವಿಷ್ಣುವೇ ಒಂದು ಭೂತ ಅವನು ಎಲ್ಲರ ಒಳಗೂ ಪ್ರವೇಶ ಮಾಡಿದ್ದಾನೆ ಅವನು ಪ್ರವೇಶ ಮಾಡದಿದ್ದ ಜಾಗವೇ ಇಲ್ಲ ಆ ಪ್ರವೇಶ ಮಾಡಿ ಅವರ ಮೂಲಕ ಮಾತನಾಡಿಸ್ತಾನೆ ತಾನು ಅಡಗಿ ಕೂತಿರ್ತಾನೆ ಮಾತನಾಡಿಸ್ತಾನೆ ನೋಡೋರಿಗೆ ಮಾತಾಡಿದ್ದ್ಯಾರು ಈ ಮನುಷ್ಯನೇ ಮಾತಾಡಿದ್ದು ಇವನಿಗೆ ಎಲ್ಲಿ ಎಷ್ಟು ಹಾಕತ್ತು ಅಷ್ಟು ಮಾತಾಡಲಿಕ್ಕೆ ಅವನ ಒಳಗೆ ಕೂತ ಭಗವಂತ ವಿಷ್ಣು ಭೂತ ಅವನು ಇಷ್ಟು ಮಾತಾಡಿಸಿದ್ದು ಭೂತ ಅಂದ್ರೆ ಭೂತಿ ಉಳ್ಳದ್ದು ತನ್ನ ಐಶ್ವರ್ಯವನ್ನು ಪ್ರದರ್ಶನ ಮಾಡಿ ಮಾತಾಡುತ್ತೆ ಈ ಸ್ಟೇಜ್ ಅಲ್ಲಿ ಚಿಕ್ಕ ಚಿಕ್ಕ ಮಕ್ಕಳಿಗೆ ನಾಟಕ ಆಡಿಸ್ತಾನೆ ಪಾಪ ಹುಡುಗರಿಗೆ ಬೈಹಾಟು ಮಾಡಿಸಿರ್ತಾರೆ ಈ ದೊಡ್ಡವರನ್ನು ಮಧ್ಯದಲ್ಲಿ ಸೇರಿಸಿ ಬಿಡ್ತಾರೆ ದೊಡ್ಡವರಿಗೆ ಅಂದರೆ ಹಂ ನನಗೆಲ್ಲ ಗೊತ್ತಿರ್ತದೆ ಅಂತ ಈ ಚಿಕ್ಕ ಮಕ್ಕಳಿಗೆ ಒಂದ್ಸಲ ಬಾಯಿ ಹಾಲ್ಟ್ ಮಾಡಿದರೆ ಮರೆತು ಹೋಗುವುದಿಲ್ಲ ಕರೆಕ್ಟ್ ಹೇಳುತ್ತೆ ಈ ದೊಡ್ಡವರಿಗೆ ಸ್ವಲ್ಪ ಹಂ ಎಲ್ಲ ಗೊತ್ತಿರುತ್ತೆ ಅಂತ ಗೊತ್ತಿರುತ್ತೆ ಪಾಪ ಅಲ್ಲಿ ಸ್ಟೇಜಿಗೆ ಹೋದಾಗ ಮರತು ಹೋಗುತ್ತೆ ಮರೆತು ಹೋಗೋದಕ್ಕಿಂತ ಏನಾದರೂ ಒಂದು ಹೇಳಬಹುದು ಅಂತ ಆದರೆ ಏನಾದರೂ ಒಂದು ಹೇಳಿದರೆ ಚಿಕ್ಕ ಹುಡುಗ ಮತ್ತೆ ಮಾತಾಡಬೇಕೋ ಬೇಡೋ ಇವರು ಮಾತಾಡೋದಕ್ಕೆ ಸರಿಯಾಗಿ ಮಾತಾಡೋದಲ್ಲ ಅವನಿಗೆ ಒನ್ ಟೂ ತ್ರೀ ಫೋರ್ ಅಂತ ಮರ್ಕೊಟ್ಟಿರ್ತಾರೆ ಅವನು ಒಂದು ಅದ ಮೇಲೆ ಎರಡನೇದು ಹಾಗೇ ಮಾತಾಡ್ತಾನೆ ಆದ್ರಿಂದ ಅದಕ್ಕೆ ಸರಿಯಾಗಿ ಇವಾಗ ಮಾತಾಡಬೇಕು ಇವಾಗ ಬುದ್ಧಿವಂತಿಕೆಯಿಂದ ಏನೋ ಮಾತಾಡ್ಲಿಕ್ಕೆ ಅವರ ಟ್ರೆಸ್ಟ್ ಧ್ರಹಮಾ ಹಳಾಗಿ ಬಿಡುತ್ತೆ ಅದರಿಂದ ನಿರ್ದೇಶಕ ಆಚೆ ಈಚೆ ನಿಂತಿ ತನ್ನ ತಲೆ ಬರ್ಕೊಳ್ತು ತಾನು ಎಂತ ಮಾತಾಡೋದೇನು ಅಂತ ಈಚೆಯಿಂದ ಮತ್ತೊಂದು ಬಂದು ಹೇಳ್ತಾನೆ ಹಾಗೆ ಹೇಳ ಹೀಗೆ ಹೇಳು ಅಂತ ಹೀಗೆ ಆ ನಿರ್ದೇಶಕ ಹೇಳಿಕೊಟ್ಟು ಮಾತಾಡ್ತಾರೆ ನೋಡಿ ಆಗ ಸ್ಟೇಜ್ ಆಡಿಯನ್ಸ್ಗೆಲ್ಲ ಗೊತ್ತಾಯಿತು ಇದು ನಟ ಮಾತಾಡುವುದಲ್ಲ ಹಿಂಬದಿಯಲ್ಲಿರತಕ್ಕಂತಹ ಒಬ್ಬ ವ್ಯಕ್ತಿ ಮಾತಾಡಿಸ್ತಾನೆ ನಿರ್ದೇಶಕನ ಮಾತು ಡೈರೆಕ್ಟರ್ನ ಮಾತು ಅಂತ ನಾವು ತಿಳ್ಕೊಳ್ತೇವಲ್ಲ ಹಾಗೆ ನಮ್ಮಲ್ಲಿ ಭೂತ ತೋಕಿದ ಮಾನವರು ಬಹುಮಾತನಾಡುವ ತೆರದಿ ಮಹಾಭೂತ ಅಂತ ದಾಸರು ಹೇಳ್ತಾರೆ ಆ ಮಹಾಭೂತ ಅನಿಸಿಕೊಂಡ ಮಹದ್ಭೂತನ ಎನಿಸಿಕೊಂಡ ಭಗವಂತ ಎಲ್ಲರ ಒಳಗೂ ಭೂತಿ ಉಳ್ಳ ಎಲ್ಲಾ ವಸ್ತುವಿನ ಒಳಗೂ ತುಂಬಿರತಕ್ಕಂತಹ ಭಗವಂತ ಅವನು ಪ್ರವೇಶ ಮಾಡಿ ಮಾತಾಡ್ತಾನೆ ಮಾತಾಡ್ತಾನೇನು ಎಲ್ಲಾ ಕ್ರಿಯೆಗಳನ್ನೂ ಮಾಡುತ್ತಾನೆ ಈ ದೆವ್ವ ಹಿಡಿದವರು ಎಷ್ಟು ಮಾಡ್ತಾರೆ ಅಂದರೆ ನಾನು ಕಣ್ಣಾರೆ ಕಾಣ ಕಾಣ್ತಾ ಇದ್ದೆ ಅದು ಅವರಿಗೆ ಮಾತಾಡೋದಾಯಿತು ಬೈಯುವುದಾಯಿತು ಒಂದು ಪಾತ್ರೆಯಲ್ಲಿ ನೀರಿಟ್ಟರೆ ಅಷ್ಟು ಕುಡಿತಾರೆ ನಮ್ಮಲ್ಲಿ ಬೈಯುವ ಶಬ್ದ ನೋಡಿ ಏನು ಭೂತ ಹಿಡಿದಿದ್ದಾಂತ ಹೌದು ಭೂತ ಹಿಡಿದ್ರೆ ಕುಡಿಯುವುದು ಅಷ್ಟು ಅದು ಎಷ್ಟು ಹಾಗೆ ಆಗಬೇಕಾದ್ರೂ ಕುಡಿತಾರೆ ಇನ್ನೂ ಬೇಕು ಇನ್ನೂ ಬೇಕು ಅಂತ ಕುಡಿತಾರೆ ಅದು ಮಹಾಭೂತ ಆ ಭೂತಕ್ಕಿಂತ ದೊಡ್ಡ ಭೂತ ನಮ್ಮ ಸ್ವಾಮಿ ಭಗವಂತ ಅವನು ಇಡೀ ಸಾಗರವನ್ನೇ ನುಂಗಿ ಹಾಕುವ ಇದು ಬರಿ ಚೂರು ಚೂರು ನೀರು ಅಷ್ಟೇ ಇದು ಮಹಾಭೂತ ಇದು ಅದ್ರಿಂದ ಇದು ನಮ್ಮ ಶಕ್ತಿಯನ್ನು ಮೀರಿದ ಶಕ್ತಿ ಭಗವಂತನ ಶಕ್ತಿ ಅತ್ಯದ್ಭುತವಾದ ಸಾಮರ್ಥ್ಯ ಅಂತ ಒಂದು ಸಾಮಾನ್ಯ ಭೂತಕ್ಕೇನೆ ಇಷ್ಟು ಶಕ್ತಿ ಇದೆ ಭಗವಂತನಿಗೆ ಎಷ್ಟು ಶಕ್ತಿ ಇಲ್ಲ ಅಂತ ಕೇಳ್ತಾರೆ ಮಹಾಭೂತ ವಿಷ್ಣು ಆವೇಶದಿಂದಲೇ ವರ್ತಿಪುದು ಜಗಪ್ಪು ಆದ್ರಿಂದ ಇಡೀ ಜಗತ್ತು ವರ್ತಿಸ್ತದೆ ಅದು ವಿಷ್ಣು ಆವೇಶದಿಂದ ವಿಷ್ಣು ಅವನ ಹೆಸರೇ ವಿಷ್ಣು ಅಂತ ವಿಶತಿ ವಿಷ್ಣು ವೇವೇಷ್ಟಿ ವಿಷ್ಣು ಎಲ್ಲ ತುಂಬಿದವ ಅವನು ಒಳಗೆ ಈ ಜಗವ ವರ್ತಿಪ್ಪುದು ಜರ್ತಿಪುದು ಅಂದ್ರೆ ಪ್ರವರ್ತಿ ಪ್ರವೃತ್ತಿ ಉಳ್ಳದ್ದಾಗಿದೆ ಇಡೀ ಜಗತ್ತಿನ ಪ್ರವೃತ್ತಿ ವಿಷ್ಣು ಭಗವಂತ ಒಳಗೆ ಪ್ರವೇಶ ಮಾಡಿದ್ರಿಂದ ಒಳಗೆ ಭಗವಂತ ಕೂತು ಇಡಿ ಜಗತ್ತಿನ ಆಗು ಹೋಗು ಪ್ರವೃತ್ತಿ ಎಲ್ಲ ನಿಯಂತ್ರಣೆ ಮಾಡ್ತಾನೆ ಅವನು ಹೇಗೆ ಮಾಡುತ್ತಾನೆ ಹಾಗೆ ನಾವು ಮಾಡ್ತಾ ಇರ್ತೇವೆ ಭೂತ ಹೇಳಿದ ಹಾಗೆ ಆ ವ್ಯಕ್ತಿ ಕುಡಿದ ತರದಲ್ಲಿ ಭಗವಂತನ ಒಳಗಿನ ನಿರ್ದೇಶನದಂತೆ ನಾವು ಕುಣಿತೇವೆ ಈಶ್ವರ ಸರ್ವಭೂತಾನ ಹೃದಯ ಅರ್ಜುನ ತಿಷ್ಟತಿ ಬ್ರಾಮಯ್ಯನು ಸರ್ವಭೂತಾನಿ ಯಂತ್ರ ರೂಢಾನಿ ಮಾಯಾ ಅಂತ ಭಗವದ್ಗೀತೆಯಲ್ಲಿ ಕೃಷ್ಣದೇವರು ಹೇಳ್ತಾರೆ ಅರ್ಜುನನಿಗೆ ಅರ್ಜುನ ನೀನು ಮಹಾಡು ಅಂತ ಮಾಡದೆ ಹೋದ್ರೆ ಮಾಡಿಸುವ ಒಬ್ಬ ಇದ್ದಾನೆ ಈಶ್ವರ ಅವನು ಎಲ್ಲಾ ಜೀವರಾಶಿಗಳ ಒಳಗೂ ಇದ್ದಾನೆ ಸೃದ್ದೇಶೇ ತಿ ಅರ್ಜುನ ಎಚ್ಚರದಂದಿರು ನಿನ್ನ ಒಳಗೂ ಇರ್ತಾನೆ ಬ್ರಾಹ್ಮಯನ್ ಸರ್ವಭೂತ ಇಡೀ ಜಗತ್ತನ್ನು ತಿರುಗಿಸುವ ಆ ಈಶ್ವರ ನಿನ್ನ ಒಳಗೂ ನಿಂತು ನಿಯಂತ್ರಣೆಯನ್ನು ಮಾಡ್ತಾನೆ ಅದನ್ನು ಮರಿಬೇಡ ಅಂತ ಹೇಳುವಾಗ ಭಗವಂತ ಒಳಗೆ ಪ್ರವರ್ತಕ ಇಡೀ ಜಗತ್ತನ್ನು ನಿಯಂತ್ರಿಸುವವಾ ಅನ್ನುವ ಮಾತನ್ನು ಹೇಳ್ತಾರೆ ಕೈಟವೋಕ್ತಿಗಳಲ್ಲ ಇದು ಸುಳ್ಳು ಮಾತು ಅಲ್ಲ ಇದನ್ನು ನಾವು ನಂಬಬೇಕಾಗಿರತಕ್ಕಂಥದ್ದು ಅಂತ ದಾಸರೊಂದು ಉದಾಹರಣೆಯನ್ನು ಕೊಡ್ತಾರೆ ಬಹಳ ಸೊಗಸಾದ ಉದಾಹರಣೆ ವಂಶ ಬಾಗಲು ಬೆಲೆಯ ಕಂದು ನರಾಂಶದಲ್ಲಿ ಶೋಭಿಪುದು ಬಾಗದ ವಂಶ ಪಾಷಲಿ ಕಟ್ಟಿ ಏರುವ ಡೊಂಬ ಮರ್ತಕಕ್ಕೆ ಕಂಸಮರ್ಧನ ದಾಸರಿಗೆ ನಿಸ್ಸಂಶಯದಿ ಎರಗದಲೆ ನಾ ವಿದ್ವಾಂಸನೆಂದ ಅಹಂಕಾರಿಗೆ ಭವಗುಣದಿ ಬಂಧಿಸುವ ದಾಸರು ಹೇಳುತ್ತಾರೆ ಈ ಬಿಂಬ ಉಪಾಸನೆ ಎಷ್ಟು ಮುಖ್ಯ ಅನ್ನೋದನ್ನು ಉದಾಹರಣೆ ಕೊಟ್ಟು ತೋರಿಸ್ತಾರೆ ಆ ಬಿಂಬನ ಚಿಂತನೆ ಮುಖ್ಯವಾಗಿ ಬೇಕಾದ್ದು ಏನೇ ಮಾಡಿ ಏನೇ ಅಧ್ಯಯನ ಮಾಡಿ ಈ ಅನುಸಂಧಾನ ಇಲ್ಲದೆ ಹೋದರೆ ಬಿಂಬನ ಚಿಂತನೆ ಇಲ್ಲದೆ ಹೋದರೆ ಒಳಗಿದ್ದ ಸ್ವಾಮಿ ಎಲ್ಲ ಮಾಡಿಸ್ತಾನೆ ಅನ್ನುವ ಅನುಸಂಧಾನ ಇಲ್ಲದೆ ಹೋದರೆ ನಾನು ಮಾಡಿದೆ ಅನ್ನುವ ಅಹಂಕಾರ ಇದ್ರೆ ಅದೇನು ಪ್ರಯೋಜನ ಅದನ್ನು ಉದಾಹರಣೆ ಕೊಡ್ತಾರೆ ಒಳ್ಳೆಯ ಉದಾಹರಣೆ ಕೊಡ್ತಾರೆ ಈ ಬಿದಿರಿದೆ ಕಾಡಿನಲ್ಲಿ ಬೆಳೀತದೆ ತನ್ನಷ್ಟಕ್ಕೆ ಬಿದುರು ಅದೇನು ಎಷ್ಟು ಬೇಕಾದರೂ ಬೆಳೀತಾ ಇರ್ತದೆ ಒಬ್ಬ ಸಮರ್ಥನಾದವ ಆ ಬಿದಿರನ್ನು ತರ್ತಾನೆ ತಂದು ಚಿಕ್ಕದಾಗಿರುವಾಗಲೇ ತಂದು ಅದಕ್ಕೆ ಕಬ್ಬಿನ ಎಲ್ಲ ಜೋಡಿಸಿ ತನಗೆ ಬೇಕಾದ ಹಾಗೆ ಅದು ಬೆಳೆಯುವ ಹಾಗೆ ಮಾಡ್ತಾನೆ ಅದು ಅದು ಅಂಕು ಡೊಂಕ ಆಗಿ ಬೆಳೀತದೆ ಅಂತಂದ್ರೆ ಅದಕ್ಕೆ ಭಾರೀ ಬೆಲೆ ಆದಿಚ್ಚು ಯಾಕೆ ಅಂತಂದ್ರೆ ಈ ಪಲ್ಲಕ್ಕಿ ಹೊರಬೇಕಾಗಿದ್ದರೆ ಬಿದಿರಿನ ಆ ಕೊಂಬು ಅಂತ ನಾವು ಕರಿತೇವೆ ಆ ಬಿದಿರಿನ ಆ ತುಂಡು ಬೇಕತ್ತು ಆ ಬಿದಿರಿನ ತುಂಡು ಹೇಗಿರಬೇಕು ಅಂತಂದರೆ ಅದು ಅರ್ಧ ಹೀಗಿರಬೇಕು ಆಮೇಲೆ ಪುನಃ ವಕ್ರವಾಗಿರಬೇಕು ಪುನಃ ಅಡ್ಡ ಇರಬೇಕು ಹಾಗೆ ಬಗ್ಗಿದ್ರೆ ಮಾತ್ರ ಅದು ನಮಗೆ ಪಲ್ಲಕ್ಕಿ ಹೊರಲಿಕ್ಕೆ ಅದು ಉಪಯುಕ್ತ ಆಗುತ್ತೆ ಅದಕ್ಕೆ ಏನು ಮಾಡ್ತಾರೆ ಚಿಕ್ಕ ಬಿದಿರಿನ ಸಹಿ ಇರುವಾಗಲೇ ಅದನ್ನು ತಂದು ಒಂದು ಕಬ್ಬಿಣದಲ್ಲಿ ಅಂತಹದ್ದೇ ಒಂದು ಮಾಡಿ ಎಂತಹದ್ದು ಪಲ್ಲಕ್ಕಿಗೆ ಹೊರಲಿಕ್ಕೆ ಬೇಕೋ ಅಂಥದ್ದನ್ನೇ ಮಾಡಿ ಅದರಲ್ಲಿ ಆ ಬಿದಿರನ್ನು ಇಡ್ತಾರೆ ಆ ಬಿದಿರು ಹಾಗೇ ಬೆಳೆಯುತ್ತಾ ಬರ್ತದೆ ಪಲ್ಲಕ್ಕಿಗೆ ಹೇಗೆ ಮರ ಬೇಕೋ ಹಾಗೆ ತಯಾರಾಗುತ್ತೆ ಒಂದು ಮರ ಇನ್ನೊಂದು ಮರ ಬಿದಿರಿದ್ದು ತನ್ನಷ್ಟಕ್ಕೆ ಉದ್ದಕ್ಕೆ ಬೆಳೆಯುತ್ತೆ ಎರಡು ಬೆಳೆಯುವ ಕ್ರಮ ಒಂದು ಬಾಗಿ ಬಾಗಿ ಬಾಗಿ ಬೆಳೆಯುವಂತಹದ್ದು ಒಂದು ಒಂದು ನೇಲೆ ಬಿದಿರು ಎರಡರಲ್ಲಿ ಏನು ವ್ಯತ್ಯಾಸ ಯಾವುದು ಬಾಗಿರ್ತದೆ ಅಂಕು ಡೊಂಕ ಆಗಿರ್ತದೆ ಅಂಕು ಡೊಂಕ ಅಂದ್ರೆ ಅವ್ಯವಸ್ಥಿತವಾಗಿ ಅಂಕು ಡೊಂಕ ಅಲ್ಲ ವ್ಯವಸ್ಥಿತವಾಗಿ ಅಂಕು ಆಗಿದ್ರೆ ಅಂದ್ರೆ ಅರ್ಧ ಹೆಗಲಲ್ಲಿ ಇಟ್ಟುಕೊಳ್ಳುವ ಹಾಗೆ ಮತ್ತೆ ಅರ್ಧ ಅದು ಶೋಭೆ ಬರುವ ಹಾಗೆ ಮತ್ತೆ ಪುನಃ ಅರ್ಧ ಅದೇ ಹೊರಲಿಕ್ಕೆ ಬೇಕಾದ ಹಾಗೆ ಹೀಗೆ ಬೆಳೆದದ್ದು ಒಂದು ಬಿದಿರು ಈ ಬಿದಿರೇನಾಗುತ್ತೆ ದೇವರ ಉತ್ಸವಕ್ಕೆ ಉಪಯುಕ್ತ ಆಗುತ್ತೆ ಒಂದು ಪಲ್ಲಕ್ಕಿ ಮಾಡ್ತಾರೆ ತೊಟ್ಟಿಲು ಮಾಡ್ತಾರೆ ಮರದ್ದು ಅದಕ್ಕೆ ಇದನ್ನು ಜೋಡಿಸ್ತಾರೆ ಅದನ್ನು ಹೆಗಲ ಮೇಲೆ ಇಟ್ಟುಕೊಳ್ತಾರೆ ಅದನ್ನು ಹೊತ್ತುಕೊಂಡು ಹೋಗ್ತಾರೆ ಜನರ ಹೆಗಳ ಮೇಲೆ ಮೆರೆಯುತ್ತದೆ ಆ ಬಿದಿರು ದಾಸರು ಹೇಳ್ತಾರೆ ವಂಶ ಬಾಗಲು ಬೆಲೆಯ ಕಂಡು ನರಾಂಶದಲ್ಲಿ ಶೋಭಿಪದು ಅಂತ ವಂಶ ಬಾಗಲು ವಂಶ ಅಂದರೆ ಬಿದಿರಿನ ಮರಕ್ಕೆ ವಂಶ ಅಂತ ಕರೀತಾರೆ ಅದು ಬಾಗಲು ಅದು ಬಗ್ಗಿತು ಅಂತಂದ್ರೆ ನರನ ಅಂಶದ ಮೇಲೆ ಶೋಭಿಸ್ತದೆ ಅಂತ ಹೆಗಲ್ನ ಮೇಲೆ ಇಟ್ಟುಕೊಂಡು ಅದನ್ನು ಹೋಗ್ತಾನೆ ಅಂತ ಮನುಷ್ಯನ ಹೆಗಲಿನ ಮೇಲೆ ಏರಬೇಕಾದ್ರೆ ಯಾವುದೋ ಒಂದು ಬಿದಿರು ಅದಕ್ಕೆ ಏನು ತಾಕತ್ತಿರಬೇಕು ನೋಡಿ ಯಾವಾಗ ಅದು ಬಗ್ಗಿದರೆ ಮಾತ್ರ ಮನುಷ್ಯರ ಹೆಗಲ್ನ ಮೇಲೆ ಅಲಂಕಾರ ಇಲ್ಲ ಅದು ಬಾಗಲಿಲ್ಲ ಏನಾಗುತ್ತೆ ಬಾಗದ ವಂಶ ಯಾವುದು ಬಗ್ಗುವುದಿಲ್ಲ ಆ ವಂಶ ಏನಾಗುತ್ತೆ ಪಾಷದಿ ಕಟ್ಟಿ ಏರುವ ಈ ಜಾದುಗಾರ ಅವನು ಮ್ಯಾಜಿಕ್ ಶೋ ಮಾಡಬೇಕಾಗಿದ್ರೆ ಎತ್ತರದ ಈ ವಂಶದ ಬಿದಿರಿನ ಮೇಲೆ ಏರ್ತಾನೆ ಎತ್ತರದಲ್ಲಿ ಏರಿ ಅವೇಳ್ತಾನೆ ಈಗ ನಿಮಗೆ ಗಂಧರ್ವ ಕಾಣಿಸ್ತದೆ ಅಂತ ಅವನಿ ಏನು ಎತ್ತರಕ್ಕೆ ಹೋಗಿ ಗಂಧರ್ವ ಆದ್ರೆ ಕೆಳಗಿನಿಂದ ಡೊಳ್ಳು ಬಾರಿಸ್ತಾರೆ ಅವ ಡೊಳ್ಳು ಬಾರಿಸಿದ ಅಂತಂದ್ರೆ ಅವನು ಹೇಳಿದ್ದು ಕರೆಕ್ಟ್ ಅಂತ ಅಂತ ಅವನೇನು ಕಾಣಿಸ್ತಾ ಇರುವುದಿಲ್ಲ ಡೊಳ್ಳು ಬಾರಿಸ್ತಾರೆ ನೋಡಿ ಗಂಧರ್ವ ನಗರ ನಗರ ಆನೆ ಬಂತು ಏನೆಲ್ಲ ಹೇಳ್ತಾ ಇರ್ತಾನೆ ಅದು ಡೊಲ್ಲು ನಿಲ್ಲು ಹೋಯ್ತು ಇಳಿದು ಬರ್ತಾನೆ ಅವನ ಕೆಲಸ ಏನು ಅಂದರೆ ಆ ಬಿದಿರುಂಟಲ್ಲ ಅದಕ್ಕೆ ಹಗ್ಗ ಕಟ್ಟಿ ಅದರ ಮೇಲೆ ಹೋಗಿ ನಿಂತು ಸರ್ಕಸ್ ಎಲ್ಲ ಮಾಡ್ತಾ ಇರ್ತಾನೆ ಬಿದಿರನ್ನು ತುಳಿತಾನೆ ಅವ ಬಿದಿರಿಗೆ ಮಹತ್ವ ಇಲ್ಲ ಡೊಂಬ ಅದರ ಮೇಲಕ್ಕೆ ಏರಿ ಅದನ್ನು ಹಗ್ಗ ಕಟ್ಟಿ ಅದಕ್ಕೆ ಹಗ್ ಮೇಲೆ ಏರಬೇಕಾದ್ರೆ ಹಗ್ಗ ಕಟ್ಟಬೇಕು ಹಗ್ಗ ಕಟ್ಟಿ ಅದರ ಮೇಲಕ್ಕೆ ಇರ್ತಾನೆ ಒಬ್ಬ ಮ್ಯಾಜಿಕ್ ಶೋ ಮಾಡುವವ ಬಾಗಿದ್ರೆ ಹೆಗಲ ಮೇಲೆ ಇರ್ತಾನೆ ನೀವು ನೋಡಿ ಬಾಗುವ ವಂಶ ಆಗಬೇಕೋ ಭಾಗದ ವಂಶ ಆಗಬೇಕೋ ಬಾಗುವ ವಂಶ ಆದರೆ ಹೆಗಲ ಮೇಲೆ ಇಟ್ಟುಕೊಂಡು ಹೊತ್ತುಕೊಂಡು ಹೋಗ್ತಾರೆ ಬಾಗದಿದ ವಂಶ ಆದರೆ ವಂಶ ಬಾಗಲಿಲ್ಲ ಬಿದಿರು ಬಾಗಲಿಲ್ಲ ಅಂತಂದ್ರೆ ಅದಕ್ಕೆ ಹಗ್ಗ ಕಟ್ಟಿ ಅದನ್ನು ತುಳಿದು ತುಳಿದು ಎತ್ತರಕ್ಕೆ ಇರ್ತಾನೆ ಯಾವುದಾಗಬೇಕು ನೀವು ಇನ್ನೊಬ್ಬರಿಂದ ತುಳಿಸಿಕೊಳ್ಳುವ ವಂಶ ಆಗಬೇಕೋ ಅಲ್ಲ ಇನ್ನೊಬ್ಬರ ಹೆಗಲ ಮೇಲೆ ಮೆರೆಯುವ ವಂಶ ಆಗಬೇಕು ನೀವೇ ತೀರ್ಮಾನ ಮಾಡಿ ಅಂತ ದಾಸರು ಹೇಳ್ತಾರೆ ವಂಶ ಅಂತ ಆ ಶಬ್ದ ಅದಕ್ಕೆ ಸಂಸ್ಕೃತ ಶಬ್ದವನ್ನೇ ಇಟ್ಟರು ವಂಶ ಎಂಬ ಶಬ್ದದಿಂದ ಎರಡೂ ಅರ್ಥ ವಂಶ ಅಂದರೆ ಬಿದಿರು ಅಂತ ಅರ್ಥ ವಂಶ ಅಂದರೆ ಪರಂಪರೆ ಅಂತ ಅರ್ಥ ನಮ್ಮ ವಂಶ ಅದು ಬಾಗಿತೋ ನಮ್ಮ ಪರಂಪರೆ ಬಾಗುವ ವಂಶನೋ ಜನ ಇಡೀ ವಂಶವನ್ನು ಹೆಗಲ ಮೇಲೆ ಹೊತ್ತುಕೊಂಡು ಮೆರವಣಿಗೆ ತರ್ತಾರೆ ವಂಶ ಬಾಗಿಲಿಲ್ವೋ ನಮ್ಮ ಪರಂಪರೆ ಬಗ್ಗದಿದ್ದ ವಂಶನೋ ಆವಾಗ ಅದನ್ನು ತುಳಿತಾರೆ ಯಾವುದಾಗಬೇಕು ನೀವೇ ತೀರ್ಮಾನ ಮಾಡಿ ಹಾಗೇ ಒಬ್ಬ ಸಾಧಕ ಸಾಧನೆ ಮಾಡಬೇಕಾಗಿದ್ದರೆ ಸಾಧನೆ ಅಂತ ಅರಿತುಕೊಳ್ಬೇಕಾಗಿದ್ದರೆ ನಾನು ಮಾಡಿದ್ದಲ್ಲ ಅದು ಭಗವಂತ ಮಾಡಿಸಿದ ಅಂತ ಭಗವಂತನಿಗೆ ಬಾಗೋ ವಂಶ ಆಗಬೇಕು ಬಾಗಬೇಕು ಭಗವಂತನಿಗೆ ಅವನು ಬಾಗಿದ ಅಂತಂದರೆ ದೇವರು ಹೇಳ್ತಾನೆ ನಾನು ಅದರಲ್ಲಿ ಕೂತು ನೀನನ್ನು ಮೆರೆಸ್ತೇನೆ ಅಂತ ಹೇಳ್ತಾನೆ ಬಾಗಲಿಲ್ಲ ಅಂತಂದರೆ ಜನರಿಂದ ತುಳಿಸ್ತೇನೆ ಹಗ್ಗ ಕಟ್ಟಿಸ್ತೇನೆ ಅಂದರೆ ಬಂಧನ ಅಂತಲೇ ಇಡ್ತೇನೆ ನಿನಗೆ ಬಂಧನ ಬೇಕೋ ಮೆರೆಯದು ಬೇಕೋ ಅಂತ ದಾಸರು ಕೇಳ್ತಾರೆ ಅಂದರೆ ಎಷ್ಟು ಒರಟಾಗಿ ಹೇಳುವ ಮಾತವರೆದು ವಂಶ ಭಾಗದ ವಂಶ ಪಾಶದಿ ಕಟ್ಟಿ ಏರುವ ಡುಂಬ ಮಸ್ತಕಗಳ ಕಂಸಮರ್ದನ ದಾಸರಿಗೆ ನಿಸ್ಸಂಶಯದಿ ಎರಗದಲೆ ನಾವಿದ್ವಾ ಅದು ಕಂಸಮರ್ದನ ಅಂತ ಉದಾಹರಣೆಯನ್ನು ಕೊಡ್ತಾರೆ ನಿಜವಾಗಿ ಕೃಷ್ಣನಿಗೆ ಸಂಬಂಧಿಕ ಕಂಸ ಕಂಸ ಯಾರು ಅಂತಂದ್ರೆ ಕೃಷ್ಣನ ತಾಯಿಯ ಸಹೋದರ ಕಂಸ ತನ್ನ ಬಂಧು ಆದರೆ ಮಾತುಲಾಂತಕ ಅಂತ ಕರೀತಾರೆ ದಾಸರು ಕಂಸ ಮರ್ಧನ ತನ್ನ ಬಂಧುಗಳು ಆದರೂ ಭಗವಂತ ಅವನನ್ನು ಸಂಹಾರ ಮಾಡಿದ ವಸುದೇವ ದೇವಕೆಯರನ್ನು ಮೆರೆಸಿದ ಎಲ್ಲ ಗೋವಾಲರನ್ನು ಹೊತ್ತುಕೊಂಡು ತಿರುಗಾಡಿದ ಮಾವನನ್ನು ಇರುದೇ ಬೇಡ ಅಂತ ಹೊಂದ್ಬಿಟ್ಟ ಕಂಸ ಮರ್ಧನ ಕಂಸನನ್ನು ಮಾಡಿದ ಅಂತ ಯಾಕೆ ಅಂತಂದರೆ ಅವ ಬಾಗಲಿಲ್ಲ ಅದಕ್ಕೆ ಅವನನ್ನು ಮರ್ಧನೇ ಮಾಡಿದ ವಸುದೇವ ದೇವಕೆಯರು ಕೈ ಜೋಡಿಸಿದರು ನಮಸ್ಕಾರ ಮಾಡಿದರು ಸೆರೆವನೆಯಿಂದ ಬಂಧನದಿಂದ ಬಿಡುಗಡೆಗೊಳಿಸಿದ ಕಂಸನನ್ನು ತುಳಿದ ಸಂಗಿದವರನ್ನು ಭಗವಂತ ರಕ್ಷಣೆ ಮಾಡಿದ ಕಂಸನಿಗೇನಿತ್ತು ನಾನು ನಾನು ಅಂತ ಅಹಂ ಇತ್ತು ಅಹಂಕಾರ ಇತ್ತು ಆದ್ರಿಂದ ಭಗವಂತ ಅವನನ್ನು ಸಂಹಾರ ಮಾಡಿದ ಬಿಂಬದ ಚಿಂತನೆ ಇಲ್ಲದೆ ಹೋದ್ರೆ ನಾನು ಅಂತ ಅಹಂ ಇದ್ರೆ ಭಗವಂತ ಅವನನ್ನು ಸರಿಯಾಗಿ ಸುಖವನ್ನು ಕೊಟ್ಟು ರಕ್ಷಣೆ ಮಾಡುವುದಿಲ್ಲ ಕಂಸ ಮರ್ಧನ ದಾಸರಿಗೆ ನಿಸ್ಸಂಶಯದಿ ಎರಗದಲೆ ನಾ ವಿದ್ವಾಂಸನೆಂದು ಅಹಂಕರಿಸೆ ದಾಸರಿಗೆ ನಿಸ್ಸಂಶಯದಿ ಎರಗದೆಲೆ ಭಗವಂತನಿಗಲ್ಲ ಭಗವಂತನ ದಾಸರಿಗೂ ಎರಗದೆ ಹೋದ್ರೆ ದಾಸರಿಗೆ ಎರಗದೆಲೆ ಭಗವಂತನ ಭಕ್ತರಿಗೂ ಎರಗದೆ ಹೋದ್ರೆ ನಿಸ್ಸಂಶಯದಿ ಸಂಶಯ ಭವಗುಣದಿ ಬಂಧಿಸುವ ಸಂಸಾರದ ಹಗ್ಗದಿಂದ ಸತ್ವಗುಣ ರಜೋಗುಣ ತಮೋಗುಣಗಳ ಹಗ್ಗದಿಂದ ಭಗವಂತ ಕಟ್ಟಿ ಹಾಕ್ತಾನೆ ಬಂಧನದಿಂದ ಬಿಡುಗಡೆ ಆಗಬೇಕಾಗಿದ್ದರೆ ನಮನ ಬೇಕು ಅರ್ಥಾತ್ ಭಗವಂತನ ಉತ್ಕೃಷ್ಟತ್ವದ ಜ್ಞಾನ ಬೇಕು ಇರಬೇಕು ನಾನಲ್ಲ ಒಳಗಿದ್ದ ಬಿಂಬ ಎಲ್ಲವನ್ನೂ ಮಾಡಿಸಿದ್ದು ಅನ್ನುವ ಅನುಸಂಧಾನ ಬೇಕು ಎಂಬುದನ್ನು ದಾಸರು ಈ ಸಂಧಿಯಲ್ಲಿ ಬಹಳ ಸೊಗಸಾಗಿ ವಿಶ್ಲೇಷಣೆ ಮಾಡ್ತಾರೆ ನಾವು ಮುಂದೆ ಕರ್ಮ ವಿಮೋಚನ ಸಂಧಿಯನ್ನು ನೋಡಿದರೆ ಕೆಲವು ಪುಸ್ತಕಗಳಲ್ಲಿ ಸಂಧಿಯ ಆಚೆ ಇದೆ ಈ ಪುಸ್ತಕದಲ್ಲಿ ಹೀಗಿದೆ ಇದರಲ್ಲಿ ಕರ್ಮ ವಿಮೋಚನಾ ಸಂಧಿಯಲ್ಲಿ ಕರ್ಮದಿಂದ ಮೋಕ್ಷ ಆಗತಕ್ಕಂತಹ ಕರ್ಮವನ್ನು ವಿವರಿಸುತ್ತಾ ಭಗವಂತನ ಚಿಂತನೆಯ ಮುಖವನ್ನು ವಿವರಿಸುತ್ತಾರೆ ದಾರು ಪಾಷಾಣಗತ ಪಾವಕ ಬೇರೆ ಬೇರೆ ಇಪ್ಪಂತೆ ಕಾರಣ ಕಾರ್ಯಗಳ ಒಳಗಿದ್ದು ಕಾರಣ ಕಾರ್ಯ ಕಾರ್ಯನೆಂದೆನಿಸಿ ತೋರಿಕೊಳ್ಳದೆ ಎಲ್ಲರಲ್ಲೂ ವ್ಯಾಪಾರ ಮಾಡುವ ಯೋಗ್ಯತೆಗಳನ್ನು ಸಾರ ಫಲಗಳನ್ನುಣಿಸಿ ಸಂತೈಸುವ ಕೃಪಾತಾಂದ್ರ ಈ ಕರ್ಮ ವಿಮೋಚನೆ ಅಂತ ನಮಗೆ ಬಂಧಕವಾಗುವುದು ಯಾವುದು ಅಂತಂದ್ರೆ ನಾವು ಮಾಡಿರತಕ್ಕಂತಹ ಕರ್ಮಗಳು ನಾವೇನು ಮಾಡ್ತೇವೆ ಅದು ನಮಗೆ ಬಂಧಕ ನಾವು ನೋಡ್ತೇವೆ ಪ್ರಪಂಚದಲ್ಲಿ ಲೌಕಿಕವಾಗಿ ನೀವು ನೋಡಿದ್ರೂ ನಮಗೆ ಅರ್ಥ ಆಗುವಂತಹ ಸಂಗತಿ ಇದು ಕದಿಯುತ್ತೇವೆ ಒಂದು ಸಲ ಸಿಕ್ಕಿಬಿಡಲಿಲ್ಲ ಎರಡು ಸಲ ಕದಿಯುತ್ತೇವೆ ಸಿಕ್ಕಿ ಬೀಳಲಿಲ್ಲ ಮೂರನೇ ಸಲ ಸಿಕ್ಕಿ ಬೀಳ್ತೇವೆ ಸಿಕ್ಕಿಯೇ ಬೀಳುದು ಸಿಕ್ಕಿಬಿದ್ದು ಬಂಧನದಲ್ಲಿ ನಾವು ಸೇರಿಕೊಳ್ತೇವೆ ನಾವು ಮಾಡಿದ ಕರ್ಮ ನಮ್ಮನ್ನೇ ಬಂಧನದಲ್ಲಿ ಇಟ್ಟಿತೇವೆ ಇದು ಲೋಕದ ದೃಷ್ಟಾಂತ ಇದು ಬಂಧಕವಾಗುವುದು ಮತ್ತಯಾವುದೂ ಅಲ್ಲ ಇನ್ನೊಬ್ಬರ ಕರ್ಮ ನಮಗೆ ಬಂಧಕ ಅಲ್ಲ ನಾವು ಮಾಡಿದ ಕರ್ಮ ಅದು ನಮಗೆ ಬಂಧಕ ಆಗುತ್ತೆ ಕೆಲವರು ಹೇಳುವುದುಂಟು ನಾನೇನು ತಪ್ ಮಾಡಿಲ್ರಿ ನನಗ್ಯಾಕೆ ಬಂಧನ ಅಂತ ಭಗವಂತ ಶಿಕ್ಷೆ ಕೊಡಬೇಕಾಗಿದ್ದರೆ ಅದನ್ನು ಆಲೋಚನೆ ಮಾಡಿಯೇ ಶಿಕ್ಷೆ ಕೊಡಿಸಿರ್ತಾನೆ ಎಲ್ಲಿಯೋ ಒಂದು ಕಡೆ ನಾವು ಜಾರಿ ಇರ್ತೇವೆ ಅದನ್ನು ಭಗವಂತ ಹೇಳ್ತಾನೆ ತೋರಿಸಿಕೊಡುವ ಕ್ರಮ ಇಷ್ಟೇ ನಾವು ಬದ್ಧರಾದೆವೋ ಎಲ್ಲಿಯೋ ಅಬದ್ಧರಾಗಿದ್ದೇವೆ ಅಂತ ಅರ್ಥ ಜಾರಿ ಬಿದ್ದಾಗಲೇ ಭಗವಂತ ನಮ್ಮನ್ನು ಬಂಧಿಸುವಂತಹ ಕ್ರಮ ಲೋಕದ ದೃಷ್ಟಾಂತದ ಹಾಗೆ ಅಧ್ಯಾತ್ಮದಲ್ಲಿಯೂ ಹೀಗಿದೆ ನಾವು ಮಾಡಿದ ಕರ್ಮ ನಮ್ಮನ್ನು ಬಂಧಿಸುತ್ತದೆ ಎಲ್ಲಿಯೋ ಜಾರಿ ಬಿದ್ದಿದ್ದೇವೆ ಸರಿ ಈ ಕರ್ಮ ನಮಗೆ ಬಂದಕ್ಕಾಗುತ್ತೆ ಇದಕ್ಕೇನು ಮಾಡಬೇಕು ಮೋಚನೆ ಮಾಡಬೇಕಾಗಿದ್ರೆ ಕರ್ಮ ವಿಮೋಚನೆ ಕರ್ಮದ ಮೋಕ್ಷ ಆಗಬೇಕು ಕರ್ಮದಿಂದ ಬಿಡುಗಡೆ ಆಗಬೇಕು ಕರ್ಮದಿಂದ ಬಿಡುಗಡೆ ಆಗಬೇಕಾದ್ರೆ ಏನು ಸಾಮಾನ್ಯವಾಗಿ ಹೇಳುವ ಶಬ್ದ ಪ್ರಾಯಶ್ಚಿತ್ತ ಮಾಡಿ ಅದಕ್ಕೆ ಭಾಗವತಲ್ಲಿ ಹೇಳ್ತಾರೆ ಪ್ರಾಯಶ್ಚಿತ್ತ ಮಾಡಿದ್ರಿಂದ ಬಿಡುಗಡೆ ಆಗುವುದಿಲ್ಲ ಪ್ರಾಯಶ್ಚಿತ್ತ ಒಂದಷ್ಟು ಹೋಮ ಮಾಡ್ತೇವೆ ಆಯ್ತು ಪ್ರಾಯಶ್ಚಿತ್ತ ಆಯಿತು ಬಿಡುಗಡೆ ಆಗುತ್ತೋ ಇಲ್ಲಪ್ಪ ಯಾಕೆಂತಂದ್ರೆ ಗಜಸ್ನಾನ ಆಯಿತಂತ ಆನೆ ಸ್ನಾನ ಮಾಡಿದಾಗೆಂತ ಆನೆ ಸ್ನಾನ ಮಾಡುತ್ತೆ ನಾನೆಗೆ ಸ್ನಾನ ಮಾಡಿಸಬೇಕಾದ್ರೆ ಎಷ್ಟು ನೀರು ಬೇಕು ಆ ಜಾಗಕ್ಕೆ ಹೋಗಿ ಅಲ್ಲಿ ಮುಳುಗಿಸಿ ಮೈ ತೊಳೆದು ಮೇಲೆ ಕರ್ಕೊಂಡು ಬಂದ್ರೆ ಮೇಲಕ್ಕೆ ಬಂದು ಒಂದು ಹೆಜ್ಜೆ ಇಡ್ಲಿಲ್ಲ ಸೊಂಡಿಲ್ಲಿಂದ ಮಣ್ಣು ತೆಗೆಯಿತು ತನ್ನ ಮೇಲೆ ಹಾಕೊಂಡಿತು ಇದು ಗಜಸ್ನಾನ ಪುನಃ ಸ್ನಾನ ಮಾಡಿಸಿದ್ರೆ ಮತ್ತೆ ಮಣ್ಣು ಮೈ ಮೇಲೆ ಹಾಕ್ಕೊಳ್ಳುವಂತದ್ದು ನಮ್ಮ ಕರ್ಮ ವಿಮೋಚನೆ ಅಂದರೆ ಇಷ್ಟೇ ನಾವೇನು ಪ್ರಾಯಶ್ಚಿತ್ತ ಮಾಡ್ತೇವೆ ಮಾಡಲಿಕ್ಕೆ ಹೊರಟಾಗ ಅದ್ರ ಹತ್ತು ತಪ್ಪುಗಳಾಗುತ್ತೆ ಮತ್ತೆ ಅದು ಕರ್ಮ ಬಂಧಕ ಆಯ್ತು ನಮಗೆ ಮೋಚಕ ಆಗುವುದಿಲ್ಲ ಅದರಿಂದ ಪ್ರಾಯಶ್ಚಿತ್ತ ಮಾಡಿದೆ ಅಂತ ನೀವು ಹಾರಾಡಿದ್ರಿಂದ ಕರ್ಮ ಮೋಚನೆ ಆಗುವುದಿಲ್ಲ ಇನ್ನೊಂದಷ್ಟು ಕರ್ಮ ಬಂಧನೇ ಆಯಿತು ಅಂತ ಆ ಚತುರ್ದಶ ಜೀವಿನಿ ಕರ್ಮಾಣಿ ನಿಯಮೇನಿತು ದಶಾವರಾಣಾನ್ ದೇಹಾನ ಕಾರಣಾನಿ ಕರ್ವತ್ಯಯಂ ಅವನು ದಶಾ ಒಬ್ಬ ಮನುಷ್ಯ ಬದುಕಿದ ಅಂತಂದ್ರೆ ಹತ್ತು ಜನ್ಮಕ್ಕೆ ಬೇಕಾದಷ್ಟು ಡಿಪಾಸಿಟ್ ಮಾಡ್ತಾನೆ ಕನಿಷ್ಠ ಪಕ್ಷ ದಶಾವರಾಣ ಅಂತ ಹೇಳ್ತಾರೆ ಅದರಿಂದ ಕರ್ಮಣ ಕರ್ಮದಿಂದ ಕರ್ಮದ ಪರಿಹಾರ ಎಂಬಂತಹದ್ದು ಖಂಡಿತ ಸಾಧ್ಯ ಇಲ್ಲ ಅದು ಅದು ಮತ್ತೆ ಯಾವುದರಿಂದ ಭಗವಂತ ನಮ್ಮನ್ನು ಬಿಡುಗಡೆಗೊಳಿಸಬೇಕಷ್ಟೇ ಕರ್ಮದಿಂದ ಭಗವಂತನ ಜ್ಞಾನ ಆ ಭಗವಂತನ ಜ್ಞಾನ ಅದರಿಂದ ಕರ್ಮ ನಿರ್ಹಾರ ಬರೀ ಪ್ರಾಯಶ್ಚಿತ್ತ ಬರೀ ಕರ್ಮಾಚರಣೆಯಿಂದ ಆಗುವುದಿಲ್ಲ ಅದಕ್ಕೆ ನಮ್ಮ ಹಿರಿಯರು ಪ್ರಾಯಶ್ಚಿತ್ತ ಹೇಳುವಾಗ ಇಂತದೇ ಪ್ರಾಯಶ್ಚಿತ್ತ ಹೇಳ್ತಾರೆ ಕಾಶಿ ಯಾತ್ರೆ ಮಾಡಿಕೊಂಡು ಬಾ ಅಂತ ನಮಗೆ ಖುಷಿಯಾಯ್ತು ಕಾಶಿ ಯಾತ್ರೆ ಗಂಗಾ ಸ್ನಾನ ವಿಮಾನದಲ್ಲಿ ಹೋದ ಕಾಶಿ ಗಂಗೆಯಲ್ಲಿ ಅದೇ ವಿಮಾನದಲ್ಲಿ ವಾಪಾಸ್ ಬಂದ ಇದೇನು ಅಲ್ಲ ಗಂಗಾ ಸ್ನಾನಕ್ಕೆ ಪುಣ್ಯ ಇಲ್ಲ ಅಂತ ಹೇಳಲಿಕ್ಕೆ ಹೊರಟದ್ದಲ್ಲ ಅದು ಕಾಶಿ ಯಾತ್ರೆಯಿಂದ ಹಿಂದಿನ ಕಾಲದಲ್ಲಿ ಹೇಗೆ ಅವನು ಕಾಶಿಯಿಂದ ಬಂದಾದರೆ ಭಾರೀ ಕಾಶಿ ಸಮಾರಾಧನೆ ಭಾರೀ ವೈಭವ ಊರಿನವರು ಸೇರಿ ಮಾಡುವಂತಹದ್ದು ಯಾಕಂದ್ರೆ ಬನ್ನಲ್ವ ಮನುಷ್ಯ ಅಂತ ಹೋದ್ರು ವಾಪಸ್ ಬರುವ ಕ್ರಮ ಇಲ್ಲ ಕಾಶಿಯಾತ್ರೆ ಅಂದ್ರೆ ಹಾಗೆ ಕಾಡು ಅಲ್ಲಿ ಮೇಡು ಅಲ್ಲಿ ಹೋಗಿ ಬರುವಾಗ ಪ್ರಾಯಶಃ ಅರ್ಧ ಜೀವ ಹೋಗಿರ್ತದೆ ಉಂಟು ಅದರಿಂದ ಈ ಪ್ರಾಯಶ್ಚಿತ್ತದಲ್ಲಿ ನಮ್ಮ ಶರೀರಕ್ಕೆ ಆಯಾಸ ಎಂಬಂತಹದ್ದು ಮುಖ್ಯ ಧನಿವಾಗಬೇಕಾದ್ದು ಅದರಿಂದ ಪ್ರಾಯಶ್ಚಿತ್ತ ಆಗುವಂತಹದ್ದು ಅದರ ಅನಾಯಾಸವಾಗಿ ಪ್ರಾಯಶ್ಚಿತ್ತ ಯಾವತ್ತೂ ಆಗುವುದಿಲ್ಲ ಅದಕ್ಕೆ ನಮ್ಮ ಹಿರಿಯರು ಹೇಳಿದ್ದು ಪ್ರದಕ್ಷಿಣೆ ನಮಸ್ಕಾರವಾ ಮಾಡು ಹೆಜ್ಜೆ ನಮಸ್ಕಾರ ಇದೆಲ್ಲ ವಿಧಾನ ಮಾಡಿದ್ದು ಅದಕ್ಕೋಸ್ಕರ ದಂಡನೆಗೋಸ್ಕರ ಆ ಎಷ್ಟೆಷ್ಟು ನಾವು ನಮ್ಮನ್ನು ದಂಡಿಸಿಕೊಳ್ತೇವೆ ಮನಸ್ಸಲ್ಲಿ ಭಗವಂತನ ಅನುಸಂಧಾನ ಆಗತ್ತೆ ಅಷ್ಟು ನಮ್ಮ ಹಿರಿಯರು ಹೇಳಿದರು ತಿರುಪತಿ ಯಾತ್ರೆ ಮಾಡುವಂಥ ತಿರುಪತಿ ಯಾತ್ರೆ ಮಾಡುವ ಹೇಗೆ ಅದು ಮೆಟ್ಟಲು ಏರಿ ಯಾತ್ರೆ ಮಾಡಬೇಕಾದ್ರು ಆ ಒಂದೊಂದು ಮೆಟ್ಟಲಲ್ಲಿ ಭಗವಂತನನ್ನು ಅನುಸಂಧಾನ ಮಾಡಿಕೊಂಡು ಅನುಸಂಧಾನ ಮಾಡಿಕೊಂಡು ನಾ ಮೇಲಕ್ಕೆ ಹತ್ತಬೇಕು ವಿಜಯದಾಸರು ಹಾಗೆ ಹತ್ತಿದ್ದಾರಂತೆ ಒಂದು ಮೆಟ್ಟಲಲ್ಲಿ ದೇವರನ್ನು ನೀಡಬೇಕು ಪೂಜೆ ಮಾಡಬೇಕು ಮತ್ತೆ ಹತ್ತಬೇಕು ಇದು ಯಾವಾಗ್ರಿ ಎಷ್ಟು ಜನ್ಮ ಬೇಕ್ರಿ ಅಂತ ಕೇಳಬೇಡಿ ನನ್ನ ಅವರು ಮಾಡಿದ್ದಾರೆ ಜ್ಞಾನಿಗಳು ಮಾಡಿ ತೋರಿಸಿದ್ದಾರೆ ಅಂದರೆ ಅವರು ಅವರೇನು ಪಾಪದ ಪರಿಹಾರಕ್ಕೋಸ್ಕರ ಪ್ರಾಯಶ್ಚಿತ್ತರೂಪವಾಗಿ ಮಾಡಿದ್ದಲ್ಲ ಅದು ಮಾಡಿದ್ದಾರೆ ಮಾಡಿ ತೋರಿಸಿದ್ದಾರೆ ಮೊದಲು ಬಹಳ ಕಷ್ಟ ಇತ್ತು ಈಗೆಲ್ಲ ಅನುಕೂಲ ಮಾಡಿದ್ದಾರೆ ಮೆಟ್ಲು ಮಳೆಕ್ಕೂ ಮೇಲೆ ಹತ್ತಬಹುದು ಎಲ್ಲ ಮಾಡು ಗೀಡು ಎಲ್ಲ ಮಾಡಿಸಿ ಆರಾಮವಾಗಿ ಮೆಟ್ಲು ಹತ್ತಬಹುದು ಹಿಂದಿನ ಕಾಲದಲ್ಲಿ ಭಾರಿ ಕಷ್ಟ ಇತ್ತು ಮೆಟ್ಲು ಹತ್ತಿ ಹೋಗುವಂತಹದ್ದು ಒಂದು ದೊಡ್ಡ ಸಾಧನೆ ಈ ಪ್ರಾಯಶ್ಚಿತ್ತದಲ್ಲಿ ನಮ್ಮ ಒಳಗಿನ ಅನುಸಂಧಾನದ ಮುಖ್ಯ ಹೆಜ್ಜೆ ಹೆಜ್ಜೆಗೂ ನಮಗೆ ಅನುಸಂಧಾನ ಅದು ಅತ್ಯಗತ್ಯವಾಗಿ ಬೇಕಾಗಿರತಕ್ಕಂಥದ್ದು ಅನುಸಂಧಾನ ಅದರಲ್ಲಿ ಬಹಳ ಪ್ರಬಲವಾಗಿರತಕ್ಕಂಥದ್ದು ಅದಕ್ಕೆ ದಾಸರು ಹೇಳ್ತಾರೆ ಭಗವಂತನ ಅನುಗ್ರಹ ಭಗವಂತನ ಕೃಪೆ ಆಗಬೇಕು ಭಗವಂತ ಕರಗಬೇಕು ನೋಡಿ ನಮಗೆ ಪ್ರಾಯಶ್ಚಿತ್ತ ಅದು ಹೇಗೆ ಅಂದರೆ ಭಗವಂತನನ್ನು ಕಾರ್ಯಕ್ರಮ ಆಗಬೇಕು ಅದು ಪ್ರಾಯಶ್ಚಿತ್ತ ಪ್ರಾಯಶ್ಚಿತ್ತ ಅಂದ್ರೆ ಏನು ಪ್ರಾಯ ಪಾಪಂ ಸಮುದ್ದಿಷ್ಟಂ ಚಿತ್ತಂ ತಸ್ಯ ವಿಶೋಧನಂ ಪ್ರಾಯ ಅಂದ್ರೆ ಪಾಪ ಚಿತ್ತ ಅಂದ್ರೆ ಅದನ್ನು ಶೋಧನೆ ಮಾಡುವಂತಹ ಪಾಪದ ಶೋಧನೆ ಆಗಬೇಕು ಪಾಪದ ಮಲದ ಕಷ್ಮಲದ ದುರಿಕರಣ ಆಗಬೇಕು ಅದು ಹೇಗೆ ಪಾಪವನ್ನು ತೊಳೆಯುವ ಕ್ರಮ ಹೇಗೆ ನೀರು ಹಾಕಿ ಪಾಪವನ್ನು ತೊಳೆಯಬೇಕು ನೀರು ಹೇಗೆ ಹಾಕುದು ಸರಿ ನೀರು ಕುಡಿಯುವುದು ಅದಾಗುವುದಿಲ್ಲ ಮತ್ತೆಂತ ನೀರಾಗಬೇಕು ಅಲ್ಲಿಯ ಅಂತಃಕರಣ ಕರಗಬೇಕು ಕರಗಿಯುದು ನೀರಾಗಬೇಕು ನೀರಾಯಿತು ಅಂದ್ರೆ ಒಳಗಿನ ಕೊಳೆ ಹೋಯಿತು ಅಂತ ಅರ್ಥ ಅಲ್ವಾ ನಮಗೆ ಲೋಕದಲ್ಲಿ ನಮ್ಮದು ಅನುಭವ ಇದೆ ನೋಡಿ ಭಾರೀ ಬೇಜಾರಾಗಿದೆ ಅಂತ ಇಟ್ಕೊಳ್ಳಿ ಭಾರೀ ದುಃಖ ಆಗಿತ್ತು ಅಂತ ದುಃಖದಾಗ ಅದನ್ನು ಎಣಿಸ್ತೇವೆ ಎಣಿಸ್ತೇವೆ ಅಳ್ತೇವೆ ಅಳ್ತೇವೆ ಅಳ್ತೇವೆ ಅಳ್ತೇವೆ ಅರ್ಧ ಗಂಟೆ ಅಳ್ತೇವೆ ಹೋಯ್ತು ಕಣ್ಣೀರು ಹೋಯ್ತು ಹೋಯ್ತು ಹೋಯಿತು ಹೋಯ್ತು ಹೋಯ್ತು ದುಃಖ ಖಾಲಿ ಆಯಿತು ಒಳಗಿದ್ದು ದುಃಖವನ್ನು ತೊಳೆಯುವ ಕ್ರಮ ಹೇಗೆ ಅಂತಂದರೆ ಅದು ನೀರಾಗಿ ಕರಗಿ ಹೊರಗೆ ಬರಬೇಕು ಹೀಗೆ ಪಾಪವನ್ನು ಕರಗಿಸುವ ಕ್ರಮ ಹೇಗೆ ಅಂತ ಅಂದ್ರೆ ಹೀಗೆ ಮನಸ್ಸಲ್ಲಿ ಅನುಸಂಧಾನ ಮಾಡಿ ನಾನು ತಪ್ಪಾಯಿತು ತಪ್ಪಾಯಿತು ತಪ್ಪಾಯಿತು ಅಂತ ಅನುಸಂಧಾನ ಮಾಡಿದಾಗ ಮನಸ್ಸು ಕರಗಿದಾಗ ಕೊರಗಿದಾಗ ನೀರಾಗಿ ಹೊರಗೆ ಬಂದಾಗ ಮನಸ್ಸು ಕಶ್ಮಲವಾಯ್ತು ನಾವು ಅನುಸಂಧಾನ ಮಾಡದೆ ಹೋದ್ರೆ ದೇವರು ಹೇಳಿದ ಅದಕ್ಕೊಂದು ಬೇರೆ ಮಾರ್ಗ ಇದೆ ಅಂತ ಏನು ಏನೋ ಒಂದು ಶಿಕ್ಷೆ ಕೊಡ್ತಾನೆ ದೇವರ ನನಗೆ ಶಿಕ್ಷೆ ಕೊಟ್ಟಿಯಾ ಕೊಟ್ಟಿಯಾ ಕೊಟ್ಟಿಯಾ ಅಂತ ದೇವರು ಹೇಳಿದ ಪ್ರಾಯಶ್ಚಿತ್ತಾಯಿತೀಗ ಅಂತ ಅಂತೂ ನಮ್ಮನ್ನು ಅಳಿಸದೆ ನಮ್ಮ ಪಾಪವನ್ನು ಅಳಿಸುವ ಕ್ರಮ ಇಲ್ಲ ಭಗವಂತ ಆದ್ರಿಂದ ಅದು ಮುಖ್ಯವಾಗಿ ಬೇಕಾದ್ದು ಒಳಗಿನ ಕಷ್ಪದ ಶುದ್ಧೀಕರಣ ಶುದ್ಧೀಕರಣ ಆಗಬೇಕಾದ್ರೆ ಜಲ ಬರಬೇಕು ಜಲ ಬರಗಬೇಕಾದ್ರೆ ಕರಗಬೇಕು ಕರಗುದು ಹೇಗೆ ಒಂದೋ ನಾವು ಐಚ್ಛಿಕವಾಗಿ ನಾವು ಕರಗಬೇಕು ಅದು ಅಭ್ಯಾಸ ಬಲದಿಂದ ಅದಾಗಿಲ್ಲ ಅಂತಂದ್ರೆ ಭಗವಂತ ಹೇಗೆ ಕರಗಿಸ್ಬೇಕು ಅದು ಕರಗಿಸ್ತಾನೆ ಅಂತವರು ಕೃಪಾಳು ದೇವರು ಕರಗಬೇಕಾದ್ರೆ ನಾವು ಕೊರಗಬೇಕು ನಾವು ಕೊರಗದೆ ಕರಗದೆ ಭಗವಂತ ಕರಗುವುದಿಲ್ಲ ಇದನ್ನು ದಾಸರು ಒತ್ತಿ ಹೇಳ್ತಾರೆ ಭಗವಂತ ನಾವು ಕರಗುದಕ್ಕಿಂತ ಮುಂಚೆ ಭಗವಂತ ಕರಗ್ತಾನ್ರಿ ಗಟ್ಟಿಯಾದ ಭಗವಂತ ಅವನು ನಿಬಿಡನಾದವ ಘನ ಆದ್ರೆ ತಕ್ಷಣ ಮಗು ಅಳ್ಳಿಕ್ಕೆ ಪ್ರಾರಂಭ ಮಾಡಿತು ತಾಯಿಯ ಕಣ್ಣಲ್ಲಿ ಗರಳ ನೀರು ಬರುತ್ತೆ ರೀ ನಮ್ಮ ಸ್ವಾಮಿಯ ಕಣ್ಣಲ್ಲಿ ಹಾಗೆ ನೀರು ಬಂದು ಕೃಪಾಳು ಅಂತ ದಾಸರ ಹೇಳ್ತಾರೆ ಕೃಪಾಸಾಂದ್ರ ಫಲಗಳನ್ನು ಉಣಿಸಿ ಸಂತೈಸುವ ಫಲಗಳನ್ನು ಉಣಿಸಿ ಭಗವಂತ ಸಂತೈಸುತ್ತಾನೆ ಅಂತೆ ಅಪ ಬೇಜಾರಾಯ್ತಾ ಅಳಬೇಡ ಅಂತ ಉಣಿಸ್ತಾನೆ ನೋಡಿ ನೀವು ತುಂಬಾ ಕಷ್ಟ ಬರುತ್ತೆ ಅಳಿಸ್ತಾನೆ ಅಳಿಸ್ತಾನೆ ಆಮೇಲೆ ಸುಖ ಕೊಡ್ತಾನೆ ಮೆರೆಸ್ತಾನೆ ಮೆರೆಸ್ತಾನೆ ನಮಗೆ ಆಶ್ಚರ್ಯ ಎಂತ ಕಥೆ ಒಂದು ಅಂತ ಅಂದ್ರೆ ಕರಗಿಸದೆ ನಮ್ಮ ಪ್ರಾರಬ್ಧ ಕರ್ಮಗಳು ಅದೇನಿದೆ ಅನುಭವಕ್ಕೆ ಬಾರದೆ ಸುಖವನ್ನು ಕೊಡುವುದಿಲ್ಲ ಆ ಪ್ರಾರಬ್ಧ ಕರ್ಮಗಳನ್ನು ಅನುಭವಕ್ಕೆ ಬರ್ತಾ ಮರೆಸ್ತಾನೆ ಅದು ಭರಿಸುವ ಕ್ರಮ ಎರಡು ರೀತಿ ಒಂದು ನಾವು ಬಲಾತ್ಕಾರವಾಗಿ ನಾವು ಮಾಡಿಸಿಕೊಳ್ಬೇಕಾಗುತ್ತೆ ಭಗವಂತ ಮಾಡಿಸ್ತಾನೆ ಅದಕ್ಕಿಂತ ಹಿಂದಿನ ಜ್ಞಾನಿಗಳು ಈ ಶಾಸ್ತ್ರ ಅಧ್ಯಯನಗಳನ್ನು ಮಾಡಿ ತಾವು ಸ್ವಂತ ಅನುಭವದಲ್ಲಿ ಭಗವಂತನ ಚಿಂತನೆ ಮಾಡಿ ಮಾಡಿ ಮಾಡಿ ಅದು ಭಗವಂತನ ಗುಣಗಳನ್ನು ಅನುಸಂಧಾನ ಮಾಡುವಾಗ ಒಳಗಿಂದ ಕರಗಿ ಕರಗಿ ಕರಗಿ ಭಗವಂತನನ್ನು ಕರಗಿಸಿ ಬಿಡ್ತಾರೆ ಅದು ಜ್ಞಾನಿಗಳ ಕ್ರಮ ಹಾಗೆಯೇ ನಾವು ಹಾಗಾಗಬೇಕು ಅಂತ ದಾಸರು ತಿಳಿಸ್ತಾರೆ ಫಲಗಳನ್ನುಣಿಸಿ ಸಂತೈಸುವ ಕೃಪಾಸಾಂದ್ರ ಹೇಗೆ ತಂದ್ರೆ ಯೋಗ್ಯತೆಗಳನ್ನು ಅನುಸಾರ ಫಲಗಳನ್ನು ಉಣಿಸಿ ಅವರವರ ಯೋಗ್ಯತೆಗೆ ಅನುಗುಣವಾಗಿ ಫಲಗಳನ್ನು ಉಣಿಸಿ ಭಗವಂತ ಸಂತೈಸುತ್ತಾನೆ ಅಂತೆ ದಾರು ಪಾಷಾಣಗತ ಪಾವಕ ಬೇರೆ ಬೇರೆ ಇಪ್ಪಂತೆ ಕಾರಣ ಕಾರ್ಯಗಳ ಒಳಗಿದ್ದು ಕಾರಣ ಕಾರ್ಯನೆಂದೆನಿಸಿ ತೋರಿಕೊಳ್ಳದೆ ಎಲ್ಲರವಳು ವ್ಯಾಪಾರ ಮಾಡುವ ಎಲ್ಲರ ಒಳಗೂ ಭಗವಂತ ವ್ಯಾಪಾರ ಮಾಡ್ತಾನೆ ಅಂತೆ ಹೇಗೆಂದ್ರೆ ತೋರಿಸಿಕೊಳ್ಳದೆ ಇದು ಭಗವಂತನ ವೈಶಿಷ್ಟ್ಯ ತೋರಿಕೊಳ್ಳದೆ ಎಲ್ಲರ ಒಡು ವ್ಯಾಪಾರ ಮಾಡುವ ತೋರಿಸಿಕೊಂಡು ವ್ಯಾಪಾರ ಮಾಡುವವರು ಮನುಷ್ಯರು ತೋರದೆ ವ್ಯಾಪಾರ ಮಾಡುವವರು ದೇವತೆಗಳು ದೇವೋತ್ತಮನಾದ ಭಗವಂತ ಇದು ಭಗವಂತನ ದೊಡ್ಡ ಸಾಮರ್ಥ್ಯ ಇನ್ನೊಬ್ಬರಿಗೆ ಗೊತ್ತಾಗದೇ ಹಾಗೆ ಎಲ್ಲವನ್ನೂ ಮಾಡಿಸ್ತಾನೆ ಎಲ್ಲ ವ್ಯಾಪಾರಗಳನ್ನೂ ಮಾಡಿಸ್ತಾನೆ ಇದು ಭಗವಂತನ ಅದ್ಭುತವಾದಂತಹ ಸಾಮರ್ಥ್ಯ ಇದು ಗೊತ್ತಾಗುವುದಿಲ್ಲ ಅಂತ ಈಗ ಡಾಕ್ಟರ್ ಇರ್ತಾರೆ ಅವರು ಆಪರೇಷನ್ ಮಾಡ್ತಾರೆ ಎಂಥದೂ ಗೊತ್ತಿರುವುದಿಲ್ಲ ನಮಗೆ ಆಸ್ಪತ್ರೆಯಲ್ಲಿ ಬಿದ್ದದ್ದೊಂದು ಗೊತ್ತು ಆಮೇಲೆ ಮತ್ತೆ ಎದ್ದದ್ದೇ ಗೊತ್ತು ಅಷ್ಟರವರೆಗೆ ಏನಾಯಿತು ಎಂಥದೂ ಗೊತ್ತಿಲ್ಲ ಯಾಕೆ ನಮಗೆ ಅಜ್ಞಾನ ಎನಸ್ಟೇಶ್ಯ ಕೊಟ್ಟಿರ್ತಾರೆ ಅದರಲ್ಲಿ ಮೂರ್ಛೆ ಬಂದ ಹಾಗೆ ಮಾಡಿರ್ತಾರೆ ಏನು ಮಾಡಿದ್ರು ಏನು ತೆಗೆದ್ರು ಏನು ಇಟ್ರು ಎಂಥದೂ ಗೊತ್ತಿಲ್ಲ ನಮ್ದು ತೆಗೆದರೋ ಇಟ್ರು ಬಿಟ್ರು ಯಾರಿಗೂ ಗೊತ್ತು ನೀವು ಯಾವತ್ತೋ ಒಂದು ಸಲ ಗೊತ್ತಾಗುತ್ತೆ ಅಂದರೆ ಪೂರ್ತಿ ನಮಗೆ ಅದರ ಬಗ್ಗೆ ಒಂದು ರೀತಿಯಲ್ಲಿ ಅಜ್ಞಾನ ಅದರ ಎಲ್ಲ ವ್ಯಾಪಾರಗಳನ್ನು ಮಾಡ್ತಾನೆ ದಾಸರು ಜ್ಞಾನ ತಪ್ಪಿಸಿ ಇದ್ದ ಜ್ಞಾನವನ್ನು ಮೂರ್ಛೆಗೊಳಿಸಿ ಮಾಡುವಂತಹದ್ದು ನಮ್ಮ ಸ್ವಾಮಿ ಹಾಗಲ್ಲ ನಮಗೆ ಜ್ಞಾನ ಕೊಡ್ತಲೇ ಇರ್ತಾನೆ ಅದರೊಟ್ಟಿಗೆ ಅನಷ್ಟೇಷ್ಯ ಕೊಟ್ಟಿದ್ದಾನೆ ಎಷ್ಟಕ್ಕೆ ಅಂದರೆ ತನ್ನ ಜ್ಞಾನದ ಬಗ್ಗೆ ಮಾತ್ರ ಇದು ಭಗವಂತ ಬವರೋಗ ವೈದ್ಯ ಮಾಡುವ ವಿಚಿತ್ರವಾದ ವ್ಯಾಪಾರ ಆ ಮೂರ್ಛೆ ಎಷ್ಟರ ಮಟ್ಟಿಗೆ ಬಂದಿದೆ ಅಂದರೆ ಪ್ರಪಂಚದ ಬಗ್ಗೆ ಬರಲಿಲ್ಲ ದೇವರ ಬಗ್ಗೆ ಮೂರ್ಛೆ ಬರುವ ಹಾಗೆ ಮಾಡಿ ಭಗವಂತ ಎಲ್ಲ ವ್ಯಾಪಾರವನ್ನು ಮಾಡಿಸ್ತಾನೆ ಈ ಜ್ಞಾನಿಗಳು ಏನ್ಮಾಡ್ತಾರೆ ಈ ಸಮಾಧಿ ಅವಸ್ಥೆ ವೃಂದಾವನ ಪ್ರವೇಶ ಮಾಡಿದ್ದು ಇದನ್ನು ನಾವು ಹೇಳ್ತೇವಲ್ಲ ಈ ಜ್ಞಾನಿಗಳು ಏನ್ಮಾಡ್ತಾರೆ ಅಂತಂದ್ರೆ ಅವರು ಮೂರ್ಛೆ ಬರುವ ಹಾಗೆ ಮಾಡಿಕೊಳ್ತಾರೆ ಅವರು ಸ್ವಂತವಾಗಿ ಅವರಿಗೆ ಹಾಗೆ ಮೂರ್ಛೆ ಭರಿಸುವ ಸಾಮರ್ಥ್ಯ ಇತ್ತು ಯಾವುದರ ಬಗ್ಗೆ ಈ ಪ್ರಪಂಚದ ಬಗ್ಗೆ ಭಗವಂತನ ಬಗ್ಗೆ ಅಲ್ಲ ಭಗವಂತನ ಬಗ್ಗೆ ಎಚ್ಚರದಿಂದ ಇರ್ತಾರೆ ಇದು ಜ್ಞಾನಿಗಳ ಚಿಂತನೆಯ ಕ್ರಮ ಭಗವಂತ ಅಜ್ಞಾನಿಗಳಿಗೆ ತಾನು ಮಾಡುವ ವ್ಯಾಪಾರವನ್ನು ತೋರಿಸದೆ ಎಲ್ಲವನ್ನೂ ಮಾಡ್ತಾನೆ ಜ್ಞಾನಿಗಳಿಗೆ ತಾನು ಮಾಡುವ ವ್ಯಾಪಾರವನ್ನು ತೋರಿಸಿ ನೋಡು ನಾನು ಹೀಗೆ ಮಾಡ್ತೇನೆ ಅಂತ ಪ್ರಾಕ್ಟಿಕಲ್ ಆಗಿ ಭಗವಂತ ತೋರಿಸ್ತಾನೆ ಅಂತ ಇದು ಭಗವಂತನ ಕ್ರಮ ಇದು ದಾರು ತೋರಿಸಿಕೊಳ್ಳದೆ ಎಲ್ಲರಲ್ಲೂ ವ್ಯಾಪಾರ ಮಾಡುವ ಯೋಗ್ಯತೆಗಳಿಗೆ ಅನುಸಾರವಾಗಿ ಫಲವನ್ನು ಉಣಿಸುವ ಸ್ವಾಮಿ ಭಗವಂತ ಎಲ್ಲೆಲ್ಲಿ ಇರ್ತಾನೆ ಭಗವಂತ ಹೇಗೆ ಇರ್ತಾನೆ ಕಾಣದೇ ಇರಲಿಕ್ಕೆ ಸಾಧ್ಯನಾ ಕಾಣುವುದಿಲ್ಲ ಎಲ್ಲ ವ್ಯಾಪಾರವನ್ನ ಮಾಡ್ತಾನೆ ಇದು ಸಾಧ್ಯನಾ ಅಂದರೆ ದಾಸ್ಟರ್ ಒಂದು ಉದಾಹರಣೆ ಏನು ಕೊಟ್ಟರು ಭಗವಂತ ಎಲ್ಲರೊಳಗೂ ಇರ್ತಾನೆ ಕಾಣಿಸುವುದಿಲ್ಲ ಎಲ್ಲ ಕ್ರಿಯೆಗಳನ್ನೂ ಮಾಡ್ತಾನೆ ಎಲ್ಲರೂ ಆಕ್ಟಿವ್ ಆಗಿರುವ ಹಾಗೆ ಮಾಡ್ತಾನೆ ಎಲ್ಲರೊಳಗೂ ಆಕ್ಷನ್ ಮಾಡಿಸ್ತಾನೆ ಇದು ಕಾಣಿಸುವುದಿಲ್ಲ ಅವನೇ ಕ್ರಿಯೆ ಮಾಡಿಸ್ತಾನೆ ಅದು ಕ್ರಿಯೆ ಒಬ್ಬೊಬ್ಬರಲ್ಲಿ ಒಂದೊಂದು ವಿರುದ್ಧ ವಿರುದ್ಧವಾಗಿರತಕ್ಕಂತಹ ಕ್ರಿಯೆಗಳನ್ನು ಮಾಡಿಸ್ತಾನೆ ಒಬ್ಬೊಬ್ಬರೊಳಗೆ ಕೂತು ಭಗವಂತ ಒಬ್ಬನೇ ವಿರುದ್ಧ ವಿರುದ್ಧವಾದ ಕ್ರಿಯೆಗಳನ್ನು ಮಾಡಿಸ್ತಾನೆ ಒಬ್ಬನೇ ಭಗವಂತನೋ ಬೇರೆ ಬೇರೆ ಭಗವಂತನೋ ಇದು ಹೇಗೆ ಪ್ರಶ್ನೆ ಬಂದರೆ ದಾಸರೊಂದು ಒಳ್ಳೆಯ ಉದಾಹರಣೆಯನ್ನು ಮುಂದೆ ಇಟ್ಟಿದ್ದಾರೆ ದಾರು ಪಾಷಾಣಗತ ಪಾವಕ ಬೇರೆ ಬೇರೆ ಇಪ್ಪಂತೆ ದಾರು ಪಾಷಾಣಗತ ದಾರು ಅಂದರೆ ಮರ ಪಾಷಾಣ ಅಂದರೆ ಕಲ್ಲು ಬೆಂಕಿ ಕಲ್ಲಿನೊಳಗೂ ಇದೆ ಮರದ ಒಳಗೂ ಬೆಂಕಿ ಇದೆ ಮರಕ್ಕೆ ನನ್ನೊಳಗೆ ಬೆಂಕಿ ಇದೆ ಅಂತ ಗೊತ್ತಿಲ್ಲ ಬಂಡೆಕಲ್ಲಿಗೆ ತನ್ನೊಳಗೆ ಬೆಂಕಿ ಇದೆ ಅಂತ ಗೊತ್ತಿಲ್ಲ ಆದರೆ ಬೆಂಕಿ ಎರಡರ ಒಳಗೂ ಇದೆ ದಾರುವಿನ ಒಳಗೂ ಬೆಂಕಿ ಇದೆ ಕಲ್ಲಿನ ಒಳಗೂ ಬೆಂಕಿ ಇದೆ ಆದರೆ ಆ ಬೆಂಕಿಯ ಕ್ರಿಯೆ ಬೇರೆ ಬೇರೆ ಬೇರೆ ರೀತಿಯಾಗಿರತಕ್ಕಂತಹ ಪಾಷಾಣದಲ್ಲಿರತಕ್ಕಂತಹ ದಾರುವಿನಲ್ಲಿರತಕ್ಕ ಮರದಲ್ಲಿರತಕ್ಕಂತಹ ಬೆಂಕಿ ಮರದ ವೃದ್ಧಿಗೆ ಕಾರಣ ಮರವನ್ನು ಬೆಳೆಸಿತು ಬೆಳೆಸಿತು ಬೆಳೆಸಿತು ಮರಕ್ಕೇನು ಹಾನಿ ಮಾಡಲೇ ಇಲ್ಲ ಮರದ ಬೆಳವಣಿಗೆಯಲ್ಲಿ ದೊಡ್ಡ ಪಾತ್ರವನ್ನು ಮಾಡಿತು ಇನ್ನೊಬ್ರಿಗೆ ಏನು ತೊಂದರೆ ಮಾಡಲಿಲ್ಲ ಮರದೊಳಗಿರತಕ್ಕಂತಹ ಬೆಂಕಿ ಕಲ್ಲಿನೊಳಗೆ ಬೆಂಕಿ ಇದೆ ಕಲ್ಲಿನ ಒಳಗಿರ್ತಕ್ಕಂತಹ ಬೆಂಕಿ ಕಲ್ಲಿನ ಬೆಳವಣಿಗೆಗೆ ಎಷ್ಟು ಕಾರಣ ಆಯಿತು ಎಷ್ಟೋ ಮರದ ಬೆಳವಣಿಗೆಗೆ ಕೂಡಲೇ ಕೂಡಲೇ ಬೆಳವಣಿಗೆಯನ್ನು ಮಾಡಿಸಿತು ಮರದ ಬೆಂಕಿ ಕಲ್ಲಿನ ಬೆಂಕಿ ತಕ್ಷಣ ಬೆಳವಣಿಗೆ ಆಗಿಲ್ಲ ಒಂದು ಕಲ್ಲು ಬೆಳೆಯಬೇಕಾದರೆ ಮಿಲಿಯ ಮಿಲಿಯ ಮಿಲಿಯ ವರ್ಷಗಳು ಬೇಕಂತೆ ತುಂಡು ಮಾಡಲಿಕ್ಕೆ ಒಂದು ನಿಮಿಷ ಸಾಕು ನಮಗೆ ಕಲ್ಲು ತುಂಡು ಮಾಡಲಿಕ್ಕೆ ಕಲ್ಲು ಬಂಡೆಗಲ್ಲು ಬೆಳೆಯಬೇಕಾಗಿದ್ದರೆ ವರ್ಷ ವರ್ಷ ವರ್ಷಗಟ್ಟಲೆ ಬೇಕಂತೆ ಸಾವಿರ ವರ್ಷಗಟ್ಟಲೆ ಬೇಕಂತೆ ಅದರ ಬೆಂಕಿ ಇದೆ ಬೆಂಕಿ ಕಲ್ಲಿನ ಒಳಗೂ ಇದೆ ಬೆಂಕಿ ಮರದ ಒಳಗೂ ಇದೆ ಕಲ್ಲಿನ ಒಳಗಿರತಕ್ಕಂತಹ ಬೆಂಕಿಯ ಬೆಳವಣಿಗೆ ನಿಧಾನ ಮರದಲ್ಲಿರತಕ್ಕಂತಹ ಬೆಂಕಿ ತಕ್ಷಣದಲ್ಲಿ ಬೆಳವಣಿಗೆಯನ್ನು ಉಂಟು ಮಾಡಿಕೊಟ್ಟಿತು ಅಂದ್ರೆ ಬೇರೆ ಬೇರೆ ಬೆಂಕಿಯೋ ಒಂದೇ ಬೆಂಕಿಯೋ ಒಂದೇ ಬೆಂಕಿ ಎರಡರಲ್ಲಿ ಅದರದರ ಯೋಗ್ಯತೆಗೆ ಅನುಗುಣವಾಗಿ ಅದರಲ್ಲಿ ಹೇಗೆ ಕಾರ್ಯನಿರ್ವಹಣೆ ಮಾಡುತ್ತೆ ನಮ್ಮ ಸ್ವಾಮಿ ಭಗವಂತನು ಕೂಡ ಒಬ್ಬನೇ ಎಲ್ಲರ ಒಳಗೂ ಬೆಂಕಿ ಹಾಗೆ ಇರ್ತಾನೆ ಸ್ವಾಮಿ ಮರದ ಒಳಗಿದ್ದ ಬೆಂಕಿ ಮರಕ್ಕೂ ಕಾಣಿಸಿಲ್ಲ ಮರ ನೋಡುವವರಿಗೂ ಕಾಣಿಸಿಲ್ಲ ಪಾಷಾಣದ ಒಳಗಿರ್ತಕ್ಕಂಥ ಬೆಂಕಿ ಕಲ್ಲಿಗೂ ಗೊತ್ತಾಗಿಲ್ಲ ಕಲ್ಲ ನೋಡುವವರಿಗೂ ಗೊತ್ತಾಗಿಲ್ಲ ಹಾಗೆ ಇದೊಂದು ಮರ ಅಂತ ಇಟ್ಟುಕೊಳ್ಳಿ ಈ ದೇಹ ಕಲ್ಲು ಅಂತ ಇಟ್ಟುಕೊಳ್ಳಿ ಕೆಲವರಿಗೆ ಕಲ್ಲು ಕೆಲವರಿಗೆ ಮರ ನಾವು ಹೇಳುವ ಕ್ರಮನೇ ಹಾಗೆ ಅಲ್ಲ ಮರದ ಹಾಗೆ ನಿಂತು ಬಿಟ್ಟಿದ್ದಾನೆ ಹೌದಲ್ಲ ಮರ ಇದು ಅಷ್ಟೇ ಇದರ ಒಳಗೆ ಬೆಂಕಿ ಇದೆ ವೈಶ್ವಾನರ ಬೆಂಕಿ ಇದೆ ಬೆಳವಣಿಗೆ ಮರತಾ ಇರ್ತದೆ ಇದು ಮರದ ಹಾಗೂ ಹೌದು ಇದು ಕಲ್ಲಿನ ಹಾಗೆ ಬೆಳವಣಿಗೆ ಆಯಿತು ಅಂತಂದ್ರೆ ದೇಹ ಬೆಳೆಯುತ್ತ ಮನಸ್ಸು ಬೆಳೆಯಲೇ ಇಲ್ಲ ಅದರಿಂದ ಪಾಷಾಣಗತ ಇದು ಬೆಂಕಿ ದಾರುಗತವಾದ ಬೆಂಕಿ ಎರಡು ಬೆಂಕಿಗಳು ಒಂದೇ ಬೆಂಕಿ ಆದರೂ ಕೂಡ ಅದು ಹೇಗೆ ಎರಡು ಬೇರೆ ಬೇರೆಯಾಗಿ ನಮಗೆ ಕಾಣಿಸ್ತದೆ ಭಿನ್ನ ಭಿನ್ನ ಕಾರ್ಯಗಳು ಕಾಣಿಸುತ್ತದೆ ಹಾಗೆ ನಮ್ಮ ಸ್ವಾಮಿ ಭಗವಂತ ನಮ್ಮ ಇದ್ದು ಬೇರೆ ಬೇರೆ ಕ್ರಿಯೆಗಳನ್ನು ನಡೆಸಿಕೊಂಡು ಇನ್ನೊಬ್ಬರಿಗೆ ಗೊತ್ತಾಗದೇ ಇರ್ತಾನೆ ದಾರು ಪಾಷಾಣಗಳ ಒಳಗಿರತಕ್ಕಂತಹ ಬೆಂಕಿ ಕಾಣಿಸುವುದಿಲ್ಲ ನಮ್ಮೊಳಗಿದ್ದ ಭಗವಂತನೂ ಕಾಣಿಸುವುದಿಲ್ಲ ದಾರು ಪಾಷಾಣಗಳ ಒಳಗಿರತಕ್ಕಂತಹ ಬೆಂಕಿ ಹೇಗೆ ಕ್ರಿಯಾಕಾರಿ ಹಾಗೆ ಭಗವಂತನೂ ಕ್ರಿಯೆಯನ್ನು ನಡೆಸ್ತಾನೆ ಆ ಭಗವಂತನ ಕ್ರಿಯೆಗಳು ಬೇರೆ ಬೇರೆ ರೀತಿಯಾದ್ದು ದಾರು ಪಾಷಾಣಗಳಲ್ಲಿ ಬೆಂಕಿ ಬೇರೆ ಬೇರೆ ಕ್ರಿಯೆಯನ್ನು ನಡೆಸುವ ರೀತಿಯಲ್ಲಿ ಭಗವಂತ ವಿಚಿತ್ರ ವಿಚಿತ್ರವಾಗಿರತಕ್ಕಂತಹ ವ್ಯಾಪಾರವನ್ನು ಭಗವಂತ ನಡೆಸ್ತಾ ಇರ್ತಾನೆ ಇದು ಯಾವಾಗ ಗೊತ್ತಾಗುತ್ತೆ ದಾರುವಿನ ಒಳಗೆ ಬೆಂಕಿ ಇದೆ ಪಾಷಾಣದ ಒಳಗೆ ಬೆಂಕಿ ಇದೆ ಯಾವಾಗ ಗೊತ್ತಾಗುತ್ತೆ ನಾವು ಹೇಳ್ತೇವೆ ಕಾಡ್ಗಿಚ್ಚು ಅಂತ ಹೇಳ್ತೇವೆ ಅದೆಂತದ್ದು ಕಾಡ್ಗಿಚ್ಚು ಅಂದರೆ ಯಾರು ಬೆಂಕಿಯಲ್ಲಿ ಇಡ್ಲಿಲ್ಲ ತನ್ನಷ್ಟಕ್ಕೆ ಹೇಗೆ ಬೆಂಕಿ ಬಂತು ಅದು ಎರಡು ಕ್ರಮ ಅಂತ ಅದಕ್ಕೆ ಬೆಂಕಿ ಬರಲಿಕ್ಕೆ ಒಂದು ಈ ಮರಗಳು ಗಾಳಿಗೆ ಪರಸ್ಪರ ತಿಕ್ಕಾದಕ್ಕೊಳಗಾದಾಗ ಆ ಎರಡು ಮರಗಳ ಸಂಘರ್ಷದಿಂದಾಗಿ ಬೆಂಕಿ ಬೆಂಕಿ ಮೆತ್ತೆ ನಾಸತೋ ವಿದೇ ಬಾವ ಎಲ್ಲಿಂದಲೋ ಬಂದದ್ದಲ್ಲ ಮರದ ಬೆಂಕಿ ಸ್ಫೋಟ ಆಯಿತು ಅದು ಮರಕ್ಕೆ ದಾಹ ಕಾಯಿತು ಇಡೀ ಕಾಡಲ್ಲಿ ಹರಡಿತು ಇಡೀ ಕಾಡಿಗೆ ಗಿಚ್ಚಾ ಕಿಚ್ಚಾಗಿ ಕಾಡ್ಗಿಚ್ಚಾಗಿ ಇಡೀ ಕಾಡನ್ನು ಸುಡಲಿಕ್ಕೆ ನಾಂದಿಯಾಯಿತು ಇದು ಒಂದು ಕಾರಣ ಅಥವಾ ಇನ್ನೊಂದು ಕಾರಣವೂ ಇದೆ ಅಂತೆ ಪಾಷಾಣದ ಬೆಂಕಿ ಕಲ್ಲಿನಲ್ಲಿರತಕ್ಕಂತಹ ಬೆಂಕಿ ಅದೂ ಕೂಡ ಕಾಡುಗಿಚ್ಚಿಗೆ ಕಾರಣ ಅಲ್ರಿ ಪಾಷಾಣದಲ್ಲಿರತಕ್ಕಂತಹ ಬೆಂಕಿ ಅದು ಹೇಗೆ ಮರದಲ್ಲಿದ್ದ ಬೆಂಕಿ ಆದರೆ ಸರಿ ಎರಡು ಮರಗಳಿಗೆ ತಿಕ್ಕಾಟ ಆಯಿತು ಬೆಂಕಿ ಬಂತು ಸುಟ್ಟಿತು ಅಂತೆ ಕಲ್ಲಿನಲ್ಲಿರತಕ್ಕಂತಹ ಬೆಂಕಿ ಹೇಗೆ ಬರಗೆ ಬಂತು ಈ ಕಾಡು ಮೃಗಗಳು ಓಡ್ತವೆ ಅದರಲ್ಲಿ ಜಿಂಕೆ ವೇಗವಾಗಿ ಓಡುವಂತಹದ್ದು ಈ ಸಿಂಹದ ಗರ್ಜನೆ ಯಾವಾಗ ಕೇಳಿಸ್ತು ಭಯ ಆಯ್ತದ ಭಯದಿಂದ ಅದು ವೇಗವಾಗಿ ಓಡುತ್ತೆ ಆ ವೇಗವಾಗಿ ಓಡುವಾಗ ಅದರ ವೇಗಕ್ಕೆ ಸಿಲುಕಿರತಕ್ಕ ಕಲ್ಲುಗಳು ಒಂದು ಕಡೆಯಿಂದ ಒಂದು ಕಡೆಗೆ ಹಾರಿ ಒಂದು ಬಂಡೆಗೆ ಇನ್ನೊಂದು ಬಂಡೆಗೆ ತಾಗಿ ಘರ್ಷಣೆಗೆ ಒಳಗಾಗಿ ಅಲ್ಲಿಂದ ಬೆಂಕಿಯ ಕಿಡಿಗಳು ಸ್ಫೋಟವಾಗಿ ಮರಕ್ಕೆ ಹಿಡಿದು ಕಾಡುಗಿಚ್ಚಾಗುತ್ತೆ ಇದು ಪಾಷಾಣಗತವಾದ ಬೆಂಕಿ ಹೀಗೆ ದಾರುವಿಗೆ ಪಾಷಾಣಗತವಾಗಿರತಕ್ಕಂತಹ ಬೆಂಕಿಯ ಸಂಪರ್ಕವಾಗಿ ಕಾಡುಗಿಚ್ಚು ಹೀಗೆ ಪಾಷಾಣದಲ್ಲಿಯೂ ಕಿಚ್ಚಿದೆ ದಿನಲ್ಲಿಯೂ ಕಿಚ್ಚಿದೆ ಅದು ದಾರುವಿನ ಸಂಘರ್ಷನೂ ಆಗಬಹುದು ಎರಡು ಕಲ್ಲುಗಳ ತಿಕ್ಕಾಟನೂ ಆಗಬಹುದು ಹೀಗೆ ಅಲ್ಲಿ ಬೆಂಕಿ ಪ್ರಾದುರ್ಭೂತವಾಗಿ ಅದು ಕಾಡಿಗೆ ಮಾರಕ ಆಗುತ್ತೆ ಹೇಗೋ ಹಾಗೆಯೇ ನಮ್ಮ ಕಿಚ್ಚು ಭಗವಂತ ನಮಗೆ ಅನುಕೂಲಕರನಾಗಿರ್ತಾನೆ ಕೊನೆಗೊಂದು ದಿವಸ ನಮಗೆ ಮಾರಕನಾಗ್ತಾನೆ ಇದನ್ನು ಚಿಂತನೆ ಮಾಡಬೇಕಾಯ್ತು ಅದೇನು ದೋಷ ಅಲ್ಲ ಅದು ಮತ್ತೆ ಅದು ಗುಣ ಹೀಗೆ ಭಗವಂತ ಎಲ್ಲಾ ಕ್ರಿಯೆಗಳನ್ನೂ ನಮಗೆ ಮಾಡಿಸ್ತಾನೆ ದಾರು ಪಾಷಾಣದ ಒಳಗಿರತಕ್ಕಂತಹ ಭಗವಂತ ಬೆಂಕಿ ಅದು ಕಾಣಿಸದೆ ಎಲ್ಲಾ ಕ್ರಿಯೆಗಳನ್ನು ಹೇಗೆ ಮಾಡಿಸುತ್ತದೆ ನಮ್ಮೆಲ್ಲರ ಒಳಗಿರತಕ್ಕಂತಹ ಭಗವಂತ ಬೆಂಕಿ ಹಾಗೆ ಕಾಣಿಸದೆ ಎಲ್ಲಾ ಕ್ರಿಯೆಗಳನ್ನೂ ನಡೆಸ್ತಾನೆ ಈ ಬಿಂಬಕ್ಕೆ ಒಂದು ಅನುಸಂಧಾನಕ್ಕೆ ಒಳ್ಳೆಯ ಚಿಂತನೆಯನ್ನು ಕೊಟ್ಟಿದ್ದಾರೆ ಆ ಮರ ಜೀವಂತ ಅಂತ ಯಾವಾಗ ಹೇಳ್ಬಹುದು ನಾವು ಬೆಂಕಿ ಇರುವಷ್ಟು ಕಾಲ ಮಾತ್ರ ಅಲ್ಲಿಂದ ಬೆಂಕಿ ಹೋಯಿತು ಮರ ಬದುಕುವುದಿಲ್ಲ ಉದಾಹರಣೆಗೆ ನಮ್ದೇ ಶರೀರ ಈ ಶರೀರ ಬದುಕಿತ್ತು ಅಂತ ಎಲ್ಲಿವರೆಗೆ ಹೇಳ್ತೇವೆ ನಾವು ಕೈ ಮುಡ್ತೇವೆ ಡಾಕ್ಟರ್ ಹೇಳ್ತಾರೆ ತಣ್ಣಗಾಯಿತು ಅಂತ ಹೇಳ್ತಾರೆ ಡಾಕ್ಟರ್ ಹಾಗಾದರೆ ಬಿಸಿ ಮಾಡಬೇಕ್ರಿ ಏನ್ ಮಾಡೋದು ಬಿಸಿ ಒಳ್ಳೆ ಉಪಾಯ ಹೇಳ್ತಾರೆ ಅದಕ್ಕೆ ರುದ್ರಭೂಮಿಗೆ ಕರ್ಕೊಂಡು ಹೋಗಿ ಅಲ್ಲಿಡೀ ಬಿಸಿಯಾಗುತ್ತೆ ಮತ್ತೊಂದು ಕಡೆ ಹುಟ್ಟುತ್ತೆ ಅಷ್ಟೇ ಈ ಶರೀರ ಮತ್ತೆ ಬರಲಿಕ್ಕೆ ಸಾಧ್ಯ ಇಲ್ಲ ಬಿಸಿ ಮಾಡಲಿಕ್ಕಾಗುವುದಿಲ್ಲ ಆದ್ದರಿಂದ ಈ ಶರೀರ ಬಿಸಿ ಒಳಗಿನ ಬೆಂಕಿ ಇರುವಷ್ಟು ಕಾಲ ಇದು ಬಿತ್ತಿ ಇದೆ ಒಳಗಿನ ಬೆಂಕಿ ನಂದಿ ಹೋಯಿತು ಈ ಶರೀರ ಬದುಕುವುದಿಲ್ಲ ಒಬ್ಬ ಬದುಕುವುದು ಎಲ್ಲಿವರೆಗೆ ಅಂದರೆ ಒಳಗಿನ ಬೆಂಕಿ ಇದ್ದಷ್ಟು ಕಾಲ ಮಾತ್ರ ಈ ಶರೀ ದಾರು ಇರಬಹುದು ಪಾಷಾಣ ಇರಬಹುದು ಜೀವ ಇರಬಹುದು ಯಾರಾದರೂ ಬದುಕಬೇಕಾದರೆ ಬೆಂಕಿ ಬೇಕು ಯಾವ ಬೆಂಕಿ ಯಾವುದೇ ಬೆಂಕಿ ಇಟ್ಟುಕೊಂಡರೆ ಆಗುವುದಿಲ್ಲ ಭಗವಂತನೇ ಬೆಂಕಿ ಅವ ಪ್ರಾಣಿ ಆ ಪ್ರಾಣಾಗ್ನಿಯಾದ ಭಗವಂತ ಇರುವಷ್ಟು ಕಾಲ ನಾವು ಬದುಕಲಿಕ್ಕೆ ಸಾಧ್ಯ ಇದು ಬೆಂಕಿ ಚಿಂತನೆ ನಾವು ಮಾಡಬೇಕಾದ್ದು ಇದು ನರದ ಹಾಗೆ ಇದು ಕಲ್ಲಿನ ಹಾಗೆ ಇದರ ಒಳಗೆ ಬೆಂಕಿಯ ರೂಪದಲ್ಲಿ ಭಗವಂತ ಇದ್ದಾನೆ ಅಂತ ಈ ಬಿಂಬದ ಚಿಂತನೆ ಮಾಡಲಿಕ್ಕೆ ಅನುಕೂಲವಾಗಿರತಕ್ಕಂತಹ ದೃಷ್ಟಾಂತವನ್ನು ಕೊಟ್ಟರು ಇದನ್ನು ತಿಳ್ಕೊಂಡು ಅನುಸಂಧಾನ ಮಾಡಿ ಒಳಗಿದ್ದ ಅಗ್ನಿ ಯಾಗಿ ಭಗವಂತ ನಮ್ಮೊಳಗೆ ಇರ್ತಾನೆ ಅಂತ ಅನುಸಂಧಾನ ನಾವು ಮಾಡಿದರೆ ಆ ಅಗ್ನಿಯಲ್ಲಿ ನಮ್ಮ ಕೆಟ್ಟ ಕರ್ಮಗಳೆಲ್ಲ ಸುಟ್ಟು ಬೂದಿಯಾಗ್ತದೆ ಇದು ಕರ್ಮ ವಿಮೋಚನೆಯ ಕ್ರಮ ಹೀಗೆ ಜ್ಞಾನಾಗ್ನಿ ಸರ್ವ ಭಗವಂತನ ಜ್ಞಾನದ ಅಗ್ನಿಯಲ್ಲಿ ನಮ್ಮ ಎಲ್ಲ ಪಾಪಕರ್ಮಗಳು ಕೂಡ ಸುಟ್ಟು ಬುದಿಯಾಗ್ತದೆ ಅಂತ ಇನ್ನೊಂದು ಉದಾಹರಣೆ ಕೊಡ್ತಾರೆ ದಾಸರು ಜಲದ ಒಡವಾನರಗಳ ಅಂಬುದಿ ಜಲವನ್ನು ಉಂಬವು ಅಬ್ಧ ಮಳೆಗರೆದು ಇಳೆಗೆ ಶಾಂತಿಯ ನೀವುದು ಅನಲನು ತಾನೇ ಬುಂಜಿಪುದು ತಿಳಿಯುವುದು ಈ ಪರಿಯಲ್ಲಿ ಲಕ್ಷ್ಮೀ ನಿಲಯ ಗುಣಕೃತ ಕರ್ಮಜ ಫಲಾಫಲಗಳ ಉಂಡು ಉಣಿಸುವನು ಸರ್ವಗ ಸರ್ವಜೀವರಿಗೆ ಈಗ ಇಬ್ಬರೂ ತಿನ್ನುವರು ನಾವು ಸ್ವೀಕರಿಸ್ತೇವೆ ನಮ್ಮ ದೇವರೂ ಸ್ವೀಕರಿಸ್ತಾರೆ ಶುಭಂ ಪಿಪತ್ಯಸೋ ನಿತ್ಯ ಯಾವುದೇ ಒಂದು ವಸ್ತುವನ್ನು ನೋಡಿದರೆ ಭಗವಂತರೂ ನೋಡ್ತಾನೆ ನಾವು ನೋಡ್ತೇವೆ ಏನು ವ್ಯತ್ಯಾಸ ಇದರಲ್ಲಿ ದಾಸರು ಒಳ್ಳೆಯ ಉದಾಹರಣೆಯನ್ನು ಕೊಟ್ಟು ನಮ್ಮ ಗಮನವನ್ನು ಆ ಕಡೆಗೆ ಎಳೆಯುತ್ತಾರೆ ಹೌದು ಜೀವನೂ ಸ್ವೀಕರಿಸ್ತಾನೆ ದೇವರೂ ಸ್ವೀಕರಿಸ್ತಾರೆ ಸ್ವಲ್ಪ ವ್ಯತ್ಯಾಸ ಅಂತ ಹೇಳ್ತಾರೆ ಈಗ ಸಮುದ್ರದಲ್ಲಿ ನೀರಿದೆ ನೀರನ್ನು ಕುಡಿಯುವವರು ಇಬ್ಬರು ಇದ್ದಾರೆ ಸಮುದ್ರದ ನೀಲಿ ನೀರು ಖಾಲಿ ಮಾಡಲಿಕ್ಕೆ ಇಬ್ಬರು ಅಧಿಕಾರಿಗಳು ಇರ್ತಾರೆ ಎರಡು ಬೆಂಕಿಗಳಿವೆ ಒಂದು ಆಕಾಶದಲ್ಲಿ ಒಂದು ಸಮುದ್ರದ ಹೊಟ್ಟೆಯಲ್ಲಿಯೇ ಭಗವಂತ ಸಮುದ್ರದ ಒಡವನಲ ಒಡಲನಲ್ಲಿ ಅನಲನ್ನು ಇಟ್ಟಿದ್ದಾನೆ ಸಮುದ್ರದ ಒಳಗೆ ಬೆಂಕಿ ಇದೆ ಒಂದು ಆಕಾಶದಲ್ಲಿ ಬೆಂಕಿ ಇದೆ ಆಕಾಶದ ಬೆಂಕಿ ಅಂದರೆ ಸೂರ್ಯ ಸೂರ್ಯ ಏನು ಮಾಡ್ತಾನೆ ಸಮುದ್ರದ ನೀರನ್ನು ಹೀರ್ತಾನೆ ಹೀರ್ತಾನೆ ಇರ್ತಾನೆ ಸಮುದ್ರದ ಒಳಗಿರ್ತಕ್ಕಂಥ ಬೆಂಕಿ ಒಡವಾನಲ ಅದು ಸಮುದ್ರದ ನೀರನ್ನು ಕುಡಿತದೆ ಕುಡಿತದೆ ಏನು ವ್ಯತ್ಯಾಸ ಅದಕ್ಕೆ ಅಂತಂದ್ರೆ ಆ ಒಡವಾನಲ ಸಮುದ್ರದ ನೀರನ್ನು ಪ್ರಳಯ ಕಾಲದಲ್ಲಿ ಕುಡಿತದೆ ಕುಡಿತದೆ ಸಮುದ್ರ ಖಾಲಿ ಆಕಾಶದಲ್ಲಿದ್ದ ಸೂರ್ಯ ಸಮುದ್ರದ ನೀರನ್ನು ಕುಡಿತಾನೆ ತಾನಿಟ್ಟುಕೊಳ್ಳೋದಿಲ್ಲ ಅದನ್ನು ವಾಪಸ್ ನಮಗೇ ನೀಡ್ತಾನೆ ನೀರು ಕುಡಿತಾನೆ ಮೇಘ ಕುಡಿದು ಹಾಗೆ ವಾಪಾಸ್ ಕೊಡ್ತಾನೆ ಹಾಗೇ ವಾಪಾಸ್ ಕೊಡೋದಿಲ್ಲ ಸಮುದ್ರದ ಉಪ್ಪು ನೀರನ್ನು ಕುಡಿತಾನೆ ತಿಳಿಯಾಗಿರ್ತಕ್ಕಂತಹ ನೀರನ್ನು ಕೊಡ್ತಾನೆ ಕುಡಿಲಿಕ್ಕಾಗದಿದ್ದ ನೀರನ್ನು ಕುಡಿತಾನೆ ನಮಗೆ ಕುಡಿಲಿಕ್ಕೆ ಬೇಕಾದ ನೀರನ್ನು ಕೊಡ್ತಾನೆ ವಾಪಸ್ ಬಿಸಿಯಾದ ನೀರನ್ನು ಕುಡಿತಾನೆ ತಣ್ಣಗಾದ ನೀರನ್ನು ಕೊಡ್ತಾನೆ ದಾಸರು ಹೇಳ್ತಾರೆ ನಮ್ಮ ಸ್ವಾಮಿ ಹೀಗೆ ಮಾಡ್ತಾನೆ ಅಂತ ಜೀವನೂ ತಿಂತಾನೆ ದೇವರೂ ತಿಂತಾರೆ ಜೀವರು ತಿನ್ನುವುದು ಹಾಗೆ, ಸಮುದ್ರದ ಒಳಗಿದ್ದ ಬೆಂಕಿ ತಿಂದ ಹಾಗೆ ಕುಡಿದ ಹಾಗೆ ದೇವರು ಹೇಗೆ ಸ್ವೀಕಾರ ಮಾಡ್ತಾನೆ ಸೂರ್ಯ ಸ್ವೀಕಾರ ಮಾಡಿದ ಹಾಗೆ ಆ ಅಗ್ನಿ ಎಲ್ಲ ತಿಂದದ್ದು ಏನಾಯಿತು ಗೊತ್ತಿಲ್ಲ ನಾವು ತಿಂತೇವೆ ತಿಂತೇವೆ ಏನಾಯಿತು ಗೊತ್ತಿಲ್ಲ ನಮ್ಮ ದೇವರು ಏನು ಸ್ವೀಕರಿಸ್ತಾನೆ ಅದನ್ನು ಹಾಗೆ ವಾಪಸ್ ಕೊಡ್ತಾನೆ ಅಂತ ಈ ಬಿಂಬದ ಚಿಂತನೆ ಬಹಳ ಅದ್ಭುತವಾಗಿ ಕೊಟ್ಟಿದ್ದಾರೆ ಜಲದ ಒಡವ ಅನಲಗಳ ಅಂಬುದಿ ಜಲವನ್ನು ಉಂಬವು ಜಲದ ಅಂದ್ರೆ ಮೇಘ ಜಲವನ್ನು ಕೊಡದ ಹೆಸರೇ ಆಗಿದೆ ಜಲದ ಅಂತಲೇ ಹೆಸರು ನೀರನ್ನು ಕೊಡುವಂತಹ ಜಲದ ಅದು ಮೇಘ ಆ ಜಲದ ಒಡವನ ಎರಡುಂಟು ಅದರಲ್ಲಿ ಅಂಬುದಿ ಜಲವನು ಉಂಬವು ಆ ಒಡವನ ಜಲವನು ಉಬ್ಬವು ಆ ಸಮುದ್ರದಲ್ಲಿರತಕ್ಕಂತಹ ನೀರನ್ನು ಉಂಟದೆ ಅಂತೆ ಅಬ್ದ ಮಳೆಗೆರೆದು ಇಳಗೆ ಶಾಂತಿಯನ್ನು ಈದು ಅಬ್ದ ಅಂದ್ರೆ ಮತ್ತೆ ಮೇಘ ಅದೇನು ಮಾಡ್ತದೆ ಮಳೆಗೆರೆದು ಮಳೆಯನ್ನು ಕೊಟ್ಟು ಇಳೆಗೆ ಶಾಂತಿಯನು ಈ ಅನಳನ್ನು ತಾನೇ ಬುಂಜಿಪುದು ಅನಳ ಆ ಬೆಂಕಿ ಮಾತ್ರ ತಾನೇ ಅದನ್ನೆಲ್ಲವನ್ನೂ ನುಂಗಿ ಹಾಕುತ್ತೆ ಹಾಗೆ ತಿಳಿಯುವುದು ಈ ಪರಿಯಲ್ಲಿ ಲಕ್ಷ್ಮೀ ನಿಲಯನ ಗುಣಕೃತ ಕರ್ಮಜ ಫಲಾಫಲಗಳ ಉಂಡು ಉಣಿಸುವನು ಆ ಭಗವಂತ ಈ ಆಹಾರವನ್ನು ಸ್ವೀಕರಿಸುತ್ತಾನೆ ಸ್ವೀಕರಿಸಿ ನಮಗೆ ಉಣಿಸುತ್ತಾನೆ ತಾಯಿಯ ಕೈಯಲ್ಲಿ ಕೊಟ್ಟರೆ ತಾಯಿ ಮಗುವಿಗೆ ಕೊಟ್ಟು ಹೇಗೆ ಉಣಿಸ್ತಾಳೆ ಹಾಗೆ ದೇವರದ ನಮ್ಮಿಂದ ಸ್ವೀಕಾರ ಮಾಡಿ ನಮಗೆ ಉಣಿಸ್ತಾರೆ ಜೀವನದಲ್ಲಿ ಕೊಟ್ಟರೆ ಅವನೇ ತಿಂತಾನೆ ಅಷ್ಟೇ ಇಷ್ಟು ದೇ ಜೀವರಿಗೆ ಕೊಡುವುದಲ್ಲ ಜೀವರ ಒಳಗಿದ್ದ ಭಗವಂತನಿಗೆ ನಾವು ಕೊಡುವುದು ಅನುಸಂಧಾನ ನಮಗೆ ನಾವು ಸ್ವೀಕಾರ ಮಾಡುವುದಿರಬಹುದು ಇನ್ನೊಬ್ಬರಿಗೆ ಅನ್ನದಾನ ಮಾಡುವುದಿರಬಹುದು ಎಲ್ಲ ಆ ಬಿಂಬನ ಅನುಸಂಧಾನ ಬಿಂಬ ಪ್ರತಿಬಿಂಬಗಳ ಚಿಂತನೆ ಅದು ಅತ್ಯಗತ್ಯವಾಗಿ ಬೇಕಾಗಿರತಕ್ಕಂಥದ್ದು ದಾಸರು ನೀವು ಎಷ್ಟೇ ಪ್ರಾಯಶ್ಚಿತ್ತ ಮಾಡಿ ಆದರೆ ಪ್ರಾಯಶ್ಚಿತ್ತದಲ್ಲಿ ಮಾತ್ರ ಇಷ್ಟೊಂದು ನಿಮಗೆ ಎಚ್ಚರ ಇರಬೇಕು ಈ ಅನುಸಂಧಾನಕ್ಕೆ ಎಷ್ಟು ಒತ್ತು ಕೊಡ್ತಾರೆ ಅಂತ ನಾವು ಗಮನಿಸಬೇಕಾದ ಈ ಅನುಸಂಧಾನ ನಮಗೆ ಬೇಕಾದ್ದು ದೇವರು ಬಿಂಬನಾಗಿ ಒಳಗೆ ಕೂತದ್ರಿಂದ ಈ ಪ್ರತಿಬಿಂಬದಲ್ಲಿ ಕ್ರಿಯೆ ಇದೆ ಬಿಂಬನಾದ ಸ್ವಾಮಿ ಇರದೆ ಇಲ್ಲಿ ಏನೂ ನಡೀಲಿಕ್ಕೆ ಸಾಧ್ಯ ಇಲ್ಲ ಈ ಚಿಂತನೆ ಇಲ್ಲದೆ ನೀವು ಏನು ಮಾಡಿದರೂ ವ್ಯರ್ಥ ಅಂತ ದಾಸರು ಬೈತಾರೆ ಒಳ್ಳೆಯ ದೃಷ್ಟಾಂತವನ್ನು ಕೊಡ್ತಾರೆ ಪುಸ್ತಕಗಳ ಅವಲೋಕಿಸುತ್ತ ಮಂತ್ರ ಸ್ತುತಿ ಗಳನು ಏನು ಎಲ್ಲವನ್ನು ಹೇಳ್ತಾನೆ ಇವ ಎಷ್ಟು ಹೇಳಿದರೂ ಕೂಡ ರವಿಯದ ಅಸ್ತಮಾನ ಪರ್ಯಂತ ಜಪಗಳ ಮಾಡಿ ಮಂತ್ರ ಹೇಳ್ತಾನೆ ಸುತಿಗಳನ್ನು ಹೇಳ್ತಾನೆ ರವಿ ಅಸ್ತಮಾನ ತನಕ ಬೆಳಗ್ಗೆ ಕೂತವ ಸಾಯಂಕಾಲ ಜಪವನ್ನು ಮಾಡ್ತಾನೆ ಯಾವುದೂ ಪ್ರಯೋಗಕ್ಕೆ ಬರುವುದಿಲ್ಲ ಪರಮಾತ್ಮನೇ ಸಮಸ್ತ ಅವಸ್ಥೆಗಳ ಇದ್ದು ಎಲ್ಲರ ನಿರಸ್ತ ಕಾಮನು ಮಾಡಿ ಮಾಡಿಸ್ತಾನೆ ಅನ್ನುವ ಅನುಸಂಧಾನವಿದ್ರೆ ಎಲ್ಲವೂ ವ್ಯರ್ಥ ಅಂತ ಹೇಳಿ ಒಳ್ಳೆಯ ದೃಷ್ಟಾಂತವನ್ನು ಹೇಳ್ತಾರೆ ಇವು ಎಷ್ಟು ಕೆಲಸ ಮಾಡ್ತಾನೆ ಅಂತಂದ್ರೆ ಗಂಗಾ ಸ್ನಾನ ಮಾಡ್ತಾನೆ ತುಂಗಾ ಸ್ನಾನ ಮಾಡ್ತಾನೆ ಕೃಷ್ಣಾ ಸ್ನಾನ ಮಾಡ್ತಾನೆ ಗೋದಾವರಿ ಸ್ನಾನ ಮಾಡ್ತಾನೆ ಒಂದೂ ಪುಷ್ಕರ ಬಿಡುವುದಿಲ್ಲ ಪುಷ್ಕರ ಸ್ನಾನ ಮಾಡ್ತಾನೆ ಇದು ಹೇಗೆ ಅಂತ ದಾಸರು ಎಷ್ಟು ಕಠೋರವಾಗಿ ಬೈತಾರೆ ಅಂತಂದ್ರೆ ಮದ್ಯಭಾಂಡವ ದೇವ ನದಿಯೊಳಗೆ ಅದ್ದಿ ತೊಳೆಯಲು ನಿತ್ಯದಲ್ಲಿ ಪರಿಶುದ್ಧ ಬಾಹುದೆ ಪ್ರಶ್ನೆ ಇಟ್ರು ಒಂದು ಮದ್ಯದ ಪಾತ್ರ ಒಳಗೆಲ್ಲ ಮದ್ಯ ಇದೆ ಆ ಸರಾಯಿ ತುಂಬಿರತಕ್ಕಂತಹ ಒಂದು ಪಾತ್ರ ಗಟ್ಟಿಯಾಗಿ ಕಟ್ಟಿ ಕೃಷ್ಣಾದಿನದಲ್ಲಿ ಬೇಕಾದ್ರೆ ಕಟ್ಟಿ ಕೊಂಡೋಗಿ ಗಂಗೆಯಲ್ಲಿ ಇಡಿ ಮತ್ತೆ ಕೃಷ್ಣಾದಿನದಲ್ಲಿ ಕಟ್ಟಿ ಬನ್ನಿ ಇದೇನು ಪವಿತ್ರ ಯಾಕೆಂದ್ರೆ ಗಂಗೆಯಲ್ಲಿ ಹೋಗಿ ಸ್ನಾನ ಮಾಡಿ ಬಂದಿದೆ ಅಂತಂದ್ರೆ ತಲೆ ಅಂತ ಹೇಳ್ತಾರೆ ಯಾಕಂದ್ರೆ ಸಾರಾಯಿ ಒಳಗಿದ್ರೆ ಶುದ್ಧ ಆಗುತ್ತೆ ಅದು ಮದ್ಯದ ಮಾತ್ರ ಅದು ಗಂಗೆಯಲ್ಲಿ ಪ್ರತಿದಿನ ನೀವು ಮುಳುಗಿದ್ರೂ ಶುದ್ಧ ಆಗುವುದಿಲ್ಲ ಹೌದಾ ಹಾಗಾದ್ರೆ ನಮ್ದು ಶುದ್ಧಿ ಆಗುವುದಿಲ್ಲ ಅಂತ ಹೇಳಿದ್ರು ಎಂತಹದ್ದು ನಮ್ದು ಒಳಗೆ ಮದ್ಯ ತುಂಬಿದೆ ಯಾವುದು ಮದ್ಯ ಮದ್ಯ ಅಂತಂದ್ರೆ ಅಮಲು ಭರಿಸುವಂತಹದ್ದು ಯಾವುದು ಅಮಲ ಅಲ್ಲ ಮದ್ಯಕ್ಕಿಂತ ಅಮಲು ಮತ್ತೊಂದಿದೆ ನಾನು ಅಂತ ಯಾವಾಗ ಬಂತು ಇದಕ್ಕಿಂತ ಮದ್ಯ ದೊಡ್ಡದು ಯಾವುದೂ ಇಲ್ಲ ಅಂತ ಆಚಾರ್ಯನು ಭಾಗವ ತಪ್ಪ ಸ್ಪಷ್ಟವಾಗಿ ವಿಶ್ಲೇಷಣೆ ಮಾಡ್ತಾರೆ ಮದ್ಯಪಾನ ಅಂದರೆ ಇದೇ ದೊಡ್ಡ ಮದ್ಯಪಾನ ಮದ ಪಾನ ಅಹಂಕಾರದ ಮದ ಮಧ್ಯಪಾನ ಇದು ಮಹಾ ಅಪಾಯ ತುಂಬಾ ಅಪಾಯಕಾರಿಯಾದ್ದು ಇಂತಹ ಮದ್ಯ ನಾನು ನನ್ನದು ಅನ್ನುವಂತಹದ್ದು ಯಾವಾಗ ಮದ್ಯ ಕೂತಿದೆ ಎಷ್ಟು ಗಂಗಾ ಸ್ನಾನ ಮಾಡಿದ್ರೂ ಉಪಯೋಗ ಇಲ್ಲ ಗಂಗಾಸ್ನಾನ ಅಂತಂದ್ರೆ ಇದರ ಧ್ವನಿ ಗಂಗಾಸ್ನಾನದ ಹಾಗಿರ್ತಕ್ಕಂಥದ್ದು ಎಲ್ಲ ಓದ್ತಾನೆ ಎಲ್ಲ ಬರಿತಾನೆ ಎಲ್ಲ ಚಿಂತನೆ ಮಾಡ್ತಾನೆ ಎಲ್ಲಾ ಮಾಡ್ತಾನೆ ಆದ್ರೆ ನಾನು ನನ್ನದು ಎಂಬಂತ ಅದು ಬಿಡ್ಲಿಲ್ಲ ಅಂತಾದ್ರೆ ಮಧ್ಯ ಬಾಂಡವ ದೇಹದ ದೇವ ನದಿಯೊಳಗೆ ಅದ್ದಿ ತೊಳೆಯಲು ನಿತ್ಯದಲ್ಲಿ ಪರಿಶುದ್ಧವಾಗುದೇ ಎಂದಿಗಾದರೂ ಹರಿಪದಾರ್ಜಗಳ ಬುದ್ಧಿಪೂರ್ವಕ ಭಜಿಸದವಗೆ ಆ ಭಗವಂತನ ಪಾದವನ್ನು ಬುದ್ಧಿಪೂರ್ವಕವಾಗಿ ಯಾರು ಮಾಡುವುದಿಲ್ಲ ಅಂತವನಿಗೆ ವಿರುದ್ಧ ವಿರುದಿಸುವವೆಲ್ಲ ಕರ್ಮ ಸಮೃದ್ಧಿಗಳು ದುಃಖವನ್ನೇ ಕೊಡುತ್ತೀಹ ಅಧಮ ಜೀವರಿಗೆ ಅಧಮ ಜೀವರಾಶಿಗಳಿಗೆ ನಾನು ಅಂತ ಅಹಂಕಾರ ಪಡೆದಕ್ಕ ಅಧಮ ಜೀವರಾಶಿಗಳಿಗೆ ಭಗವಂತ ನಿತ್ಯ ದುಃಖ ಕೊಡ್ತಾನೆ ಹೊರತು ಸುಖವನ್ನು ಕೊಡುವುದಿಲ್ಲ ಭಕ್ತಿಪೂರ್ವಕವಾಗಿ ಮುಕ್ತ ಮುಕ್ತ ನಿಯಂ ಮುಕ್ತಾ ಮುಕ್ತ ನಿಯಾಮಕನ ಸರ್ವೋದ್ರಿಕ್ತ ಮಹಿಮೆಗಳನ್ನು ಅನವರತ ಕೊಂಡಾಡು ಮರೆಯದೆಳೆ ಅದರಿಂದ ಭಗವಂತನ ಗುಣಗಳನ್ನು ಕೊಂಡಾಡಬೇಕು ಅಂದರೆ ಭಗವಂತ ದೊಡ್ಡವಾ ಅನ್ನುವಂತಹ ಚಿಂತನೆ ನಮಗೆ ಯಾವತ್ತು ನಾನಲ್ಲ ನನಗೆ ಸ್ವಾಮಿಯಾದವ ನನಗಿಂತ ಮೇಲೆ ಇರುವ ಒಬ್ಬ ಇದ್ದಾನೆ ಅವನಿಗೆ ಮುಕ್ತಾಮುಕ್ತ ನಿಯಾಮಕ ಮುಕ್ತರಿಗೂ ನಿಯಾಮಕ ಅಮುಕ್ತರಿಗೂ ನಿಯಾಮಕ ಅಂತ ಇದು ಅಮುಕ್ತರಿಗೆ ಮುಕ್ತ ಅಮುಕ್ತರಿಗೆ ನಿಯಾಮಕರಾಗಬಹುದು ಯಾರು ಮುಕ್ತರಾಗಿಲ್ಲ ಬಂಧನದಲ್ಲಿದ್ದಾರೆ ಅವರಿಗೆ ನಿಯಾಮಕರಾಗಬಹುದು ಈಗ ಒಂದು ಗೂಳಿ ಇದೆ ಅದರ ಮೂಗೀಗ ಹಗ್ಗ ಕಟ್ಟಿದ್ದೇವೆ ಅದನ್ನು ನಿಯಂತ್ರಣ ಮಾಡಬಹುದು ಒಂದು ಆನೆ ಇದೆ ಅದಕ್ಕೆ ಅಂಕುಶ ಹಾಕಿದ್ದೇವೆ ನಿಯಂತ್ರಣೆ ಮಾಡಬಹುದು ಯಾವುದು ಅಮುಕ್ತ ಅಂದರೆ ಕಟ್ಟಲ್ಪಟ್ಟದ್ದು ಅದನ್ನ ನಿಯಂತ್ರಣೆ ಮಾಡಬಹುದು ಒಂದು ಆನೆ ಬಿಟ್ಟಿದ್ದೇವೆ ಅಂಕುಶ ಇಲ್ಲ ಸರಪಳಿ ಇಲ್ಲ ಯಾವುದೂ ಇಲ್ಲ ಅದನ್ನು ನಿಯಂತ್ರಣ ಮಾಡಬೇಕು ಸಾಧ್ಯನಾ ಹತ್ತಿರ ಆನೆ ಸಣ್ಣಲ್ಲಿ ಎತ್ತಿ ಬಿಸಾಡಿಬಿಡ್ತದೆ ಅಮುಕ್ ಮುಕ್ತರಿಗೆ ನಿಯಾಮಕನಾಗಬೇಕು ಒಂದು ಗೂಳಿ ಇದೆ ಅದನ್ನು ಬಿಚ್ಚ ಹಗ್ಗ ಬಿಚ್ಚಿದ್ದಾರೆ ಮೂಗಿಗೆ ಹಗ್ಗ ಹಾಕಲಿಲ್ಲ ಅದನ್ನು ನಿಯಂತ್ರಣೆ ಮಾಡಿ ಇದು ಭಗವಂತನಿಗೆ ಸಾಧ್ಯ ಮುಕ್ತಾಮುಕ್ತ ನಿಯಾಮಕ ಅಮುಕ್ತರಿಗೂ ನಿಯಾಮಕ ಮುಕ್ತರಿಗೂ ನಿಯಾಮಕ ಮುಕ್ತರಾದವರು ಕೂಡ ಅಮುಕ್ತರಾದವರಿಗೆ ಅಯ್ಯೋ ನಾವು ಅಮುಕ್ತರಾಗಿದ್ದೇವೆ ಬದ್ಧರಾಗಿದ್ದೇವೆ ಹೇಗಾದರೂ ಬಂಧನ ಬಿಡಿಸಬೇಕು ಅವರು ಭಗವಂತನಿಗೆ ಶರಣಾಗತರಾಗ್ತಾರೆ ನಿಯಮನೆ ಮಾಡಬಹುದು ಮುಕ್ತರಾದವರಿಗೆ ಹಂಗೆ ಇಲ್ಲ ಬಿಡುಗಡೆಗೊಳಿಸಿ ಆಯಿತು ಅಂದರೆ ಮುಕ್ತಾನಾಂ ಪರಮಾಗತಿ ಮುಕ್ತೋಪತೃಪ್ಯ ಬ್ರಹ್ಮಸೂತ್ರ ಅದನ್ನೇ ದಾಸರು ಹೇಳ್ತಾರೆ ಮುಕ್ತ ಅಮುಕ್ತ ನಿಯಾಮಕನ ಅದನ್ನು ಚಿಂತನೆ ಮಾಡಬೇಕಾದ್ದು ಅದು ಭಕ್ತಿಪೂರ್ವಕವಾಗಿ ಆ ಗುಣವನ್ನು ಚಿಂತನೆ ಮಾಡಬೇಕಂತ ಚಿಂತನೆ ಮಾಡುವಾಗ ಭಕ್ತಿಪೂರ್ವಕವಾಗಿ ಶಬ್ದ ಮಾತ್ರ ಆಗಬಾರದು ವಾಕ್ಯ ಮಾತ್ರ ಆಗಬಾರದು ಬರೀ ಕೊಟೇಶನ್ ಉದಾಹರಣೆ ಮಾತ್ರ ಆಗಬಾರದು ಭಕ್ತಿಪೂರ್ವಕವಾಗಿ ಪ್ರೇಮ ಪೂರ್ವಕವಾಗಿ ಅದನ್ನು ಚಿಂತನೆ ಮಾಡಬೇಕಾದ್ದು ಸರ್ವೋದ್ರಿಕ್ತ ಮಹಿಮೆಗಳ ಅನವರತ ಕೊಂಡಾಡು ಇಂತ ಇಂತಹ ಸರ್ವೋದ್ರಿಕ್ತವಾದಂತಹ ಮಹಿಮೆಯಿದೆ ಮುಕ್ತಾಮುಕ್ತ ಸರ್ವನಿಯಾಮಕತ್ವ ಅರ್ಥಾತ್ ನಮಗೆ ನಿಯಾಮಕನಾದವ ಅನ್ನುವಂತಹ ಗುಣವನ್ನು ನೀನು ಚಿಂತನೆ ಮಾಡು ಸಕ್ತನಾಗದೆ ಲೋಕವಾರ್ತೆ ಪ್ರಸಕ್ತಿಗಳ ನೀಡ್ ಆಡಿ ಶ್ರುತಿ ಸ್ಮೃತ್ಯುಕ್ತ ಕರ್ಮ ಆಡುತ್ತಿರು ಹರಿ ಆಜ್ಞೆ ಎಂದರಿತು ಲೋಕವಾರ್ತೆ ಪ್ರಸಕ್ತಿಗಳ ನೀಡ್ ಆಡಿ ಸಕ್ತನಾಗದೆ ಪ್ರಾಯಶಃ ದೇವರು ಎಂತಹ ವಾತಾವರಣ ನಿರ್ಮಾಣ ಮಾಡ್ತಾರೆ ಅಂತಂದರೆ ಲೋಕದ ವಾರ್ತೆ ನಮಗೆ ಕಿವಿಗೆ ಬೀಳಿಸಿ ಲೋಕದಲ್ಲಿಯೇ ನಾವು ಮುಳುಗುವ ಹಾಗೆ ಮಾಡ್ತಾನೆ ಅಂತೆ ಸಕ್ತರಾಗುವ ಹಾಗೆ ಮಾಡ್ತಾರೆಂತೆ ಆ ಅಷ್ಟು ಬಂದಾಗಲೂ ನಾವು ಸಕ್ತರಾಗದೆ ಆಸಕ್ತರಾಗದೆ ನಾವು ಭಗವಂತನ ಚಿಂತನೆಯನ್ನು ನಾವು ಮಾಡಬೇಕಂತೆ ಎಂತಹ ಸಂದರ್ಭ ಬಂದಿರ್ತದೆ ಅಂತಂದರೆ ದೇವರನ್ನು ಮರೆತು ಬಿಡುವಷ್ಟರ ಮಟ್ಟಿಗೆ ಸುಖವನ್ನು ದೇವರು ಕೊಡ್ತಾನೆ ಅಂತೆ ಆ ಸು ಕೊಟ್ಟ ಸುಖದ ಮಧ್ಯದಲ್ಲಿ ನಮಗೆ ದೇವರನ್ನೇ ಮರಿಬೇಕಾಗುತ್ತೆ ಬಂಧು ಬಾಂದವರು ಆತ್ಮೀಯರು ಎಲ್ಲ ಬಂದಿರ್ತಾರ್ರಿ ಪೂಜೆ ಮಾಡ್ಲಿಕ್ಕೆ ಪ್ರಸತಿ ಇಲ್ಲ ಪೂಜೆ ಮಾಡಿದ್ರೆ ತೊಗೊಂಡ್ರೆ ಅವರಿಗೆ ವಿಮಾನ ತಡ ಆಗುತ್ತೆ ರೈಲು ತಡ ಆಗುತ್ತೆ ಬಸ್ ತಡ ಆಗುತ್ತೆ ತಯಾರಿಕೆ ನಡೆಸಬೇಕು ಇವತ್ತು ದಿವಸ ಏನು ಮಾಡೋದು ಪೂಜೆ ಲೋಪ ಅಂತ ಇಷ್ಟು ಅಟ್ಯಾಚ್ಮೆಂಟ್ ಪ್ರಪಂಚದ ಬಗ್ಗೆ ನಮಗೆ ಕೊಟ್ಟಿರ್ತಾನೆ ಮದುವೆಗೆ ಹೋಗಬೇಕು ಮೂರು ದಿವಸದ ಪ್ರಿಪರೇಷನ್ ತಯಾರಾಗುತ್ತೆ ದೇವರ ಬಾಬು ಒದ್ದಾಡ್ತಾ ಇರ್ತಾರೆ ಇದು ಸಕ್ತನಾಗದೆ ಲೋಕವಾರ್ತೆ ಪ್ರಸಕ್ತಿಗಳ ನೀಡಿ ನೀನು ಅದನ್ನು ಆಡದೆ ಲೋಕವಾರ್ತೆಗೆ ಲೋಕವಾರ್ತೆ ಅಂದರೆ ಪ್ರಪಂಚದ ಸುದ್ದಿ ಅವರು ಹೇಗೆ ಇವರು ಹೇಗೆ ಅಲ್ಲಿ ಯಾರು ಅರೆಸ್ಟ್ ಆದರೂ ಯಾರು ಬಿಟ್ರು ಒಲಿಂಪಿಕ್ ಅಲ್ಲಿ ಯಾರು ಗೆದ್ದರು ಲೋಕವಾರ್ತೆಗಳೇ ನಮ್ಮ ಕಣ್ಣ ಮುಂದೆ ಸುತ್ತ ತಿರುಗಾಡ್ತಾ ಇರ್ತದೆ ಅದರಲ್ಲಿ ಸಕ್ತನಾಗದೆ ಶ್ರುತಿಸ್ಮೃತಿಯುಕ್ತ ಕರ್ಮವಾ ಶ್ರುತಿ ಸ್ಮೃತಿಯಲ್ಲಿ ಹೇಳಿದ ಕರ್ಮವನ್ನು ನಾವು ಮಾಡಬೇಕಂತೆ ಹೇಗೆ ಮಾಡಬೇಕು ಅಂತಂದ್ರೆ ಶ್ರುತಿ ಸ್ಮೃತಿಗಳು ಹೇಳಿದ ಕರ್ಮ ಶ್ರುತಿಸ್ಮೃತಿಗಳಂದ್ರೆ ಏನಿದು ಇದು ಭಗವಂತ ಹೇಳಿದ ಕರ್ಮ ಇದು ಭಗವಂತ ನಮಗೆ ಬಿಂಬರೂಪಿಯಾದ ಭಗವಂತ ನಮಗೆ ಹೇಳಿರ್ತಕ್ಕಂತಹ ಮಾತು ಶ್ರುತಿಸ್ಮೃತಿ ಹರೇ ರಾಜ ಭಗವಂತನ ಆಲ್ಡರ್ ಇದು ನಾನು ಪರಿಪಾಲನೆ ಮಾಡಬೇಕಾದ್ದು ಅಂತ ತಿಳ್ಕೊಂಡು ಮಾಡು ಅದಕ್ಕೆ ಅನಂತ ಪುಣ್ಯ ಅಯ್ಯೋ ಹೇಳಿದ್ರಲ್ಲ ಮಾಡಬೇಕಲ್ಲ ಅಂತ ಕೊರಗಿ ಮಾಡಬೇಡ ಭಗವಂತನ ಆಜ್ಞೆ ಅಂತ ತಿಳ್ಕೊಂಡು ಭಕ್ತಿಯಿಂದ ಶ್ರದ್ಧೆಯಿಂದ ನೀನು ಮಾಡು ಎಂದರಿತು ಆವಾಗ ಹೀಗೆ ನೀನು ಮಾಡಿದ್ರೆ ಅದು ಅಲ್ಲಿ ಎಲ್ಲ ದೋಷಗಳು ಪರಿಹಾರ ಆಗುತ್ತೆ ಲೋಪ ದೋಷಗಳೆಲ್ಲ ದೂರ ಆಗುತ್ತೆ ಭಗವಂತ ಅದು ಮೆಚ್ಚುತ್ತಾನೆ ಇದು ನಿಜವಾಗಿರತಕ್ಕಂತಹ ಪ್ರಾಯಶ್ಚಿತ್ತ ಇದು ಮನಸ್ಸನ್ನು ತೊಳೆಯದಕ್ಕ ಚಿತ್ತವನ್ನು ಶುದ್ಧಿ ಮಾಡದಕ್ಕ ಪರಮ ಪವಿತ್ರವಾದ ಕಾರ್ಯಕ್ರಮ ಆದ್ರೆ ನಾನು ನನ್ನದು ಎಂಬುದು ಬರಬಾರದು ಸೇರಬಾರದು ಭಗವಂತನ ಸರ್ವನಿಯಾಮಕತ್ವ ಗುಣಗಳನ್ನು ಅನುಸಂಧಾನ ಮಾಡಿ ಅರ್ಥಾತ್ ನನಗೂ ನಿಯಾಮಕ ಅನ್ನುವಂತಹ ಚಿಂತನೆಯನ್ನು ಮಾಡಿದರೆ ಬಿಂಬದ ಚಿಂತನೆಯಾಗ್ತದೆ ಹೀಗೆ ಚಿಂತನೆ ಮಾಡಿದರೆ ಎಲ್ಲ ಕ್ರಿಯೆಗಳಿಗೂ ಪೂರ್ಣವಾದ ಫಲ ಬರುತ್ತೆ ಎಂಬುದಕ್ಕೆ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ ಮತ್ತು